ಸೂರ್ಯ ಕರ್ಣನನ್ನ ಕುರಿತು ಮತ್ತು ಹೇಳ್ತಾನೆ ಜೀವಂತ ಇರೋವನಿಗೆ ಕೀರ್ತಿ ಅನ್ನೋದು ಮುಖ್ಯ ಆಗಿದೆ ಈ ದೇಹನೇ ಹೋದ ಮೇಲೆ ಕೀರ್ತಿ ಎಲ್ಲಿಗೆ ಎಲ್ಲಿದೆ ಬೆಲೆ ನೀನು ಸಮಗ್ರ ಬದುಕಿನಲ್ಲಿ ಸುಖ ಸಂತೋಷಗಳನ್ನು ಕಾಣಬೇಕು ಅಂತಾದರೆ ನನ್ನ ಸಲಹೆಯನ್ನು ನೀನು ಕೇಳಲೇಬೇಕು ನಿನ್ನನ್ನು ಇಷ್ಟು ಒತ್ತಾಯ ಮಾಡಲಿಕ್ಕೂ ಒಂದು ಕಾರಣ ಇದೆ ಒಂದು ನೀನು ನನ್ನ ಭಕ್ತ ನಿತ್ಯವೂ ಕೂಡ ನನ್ನನ್ನು ಉಪಾಸನೆ ಮಾಡತಕ್ಕಂಥ ಉಪಾಸಕ ಭಕ್ತರ ರಕ್ಷಣೆಯ ಕರ್ತವ್ಯ ಸ್ವಾಮಿಗೆ ಇದೆ ಇನ್ನೂ ಒಂದು ಕಾರಣ ಏನು ಗೊತ್ತಾ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕಾರಣವೂ ಇದೆ ಆ ಆಧ್ಯಾತ್ಮಿಕ ದೇವರಹಸ್ಯವನ್ನು ಸಮಯ ಬಂದಾಗ ನೀನೇ ಅರ್ಥ ಮಾಡ್ಕೋತೀಯ ನಾನು ಈ ಪ್ರಸಂಗದಲ್ಲಿ ಅದನ್ನು ಹೇಳಲಿಕ್ಕಾಗಲ್ಲ ಇಂದ್ರ ಕವಚ ಕುಂಡಲಗಳನ್ನು ಕೇಳ್ತಾ ಇರೋದು ಅರ್ಜುನನು ನಿನ್ನನ್ನು ಒದಿಸಲಿ ಅನ್ನೋ ಕಾರಣದಿಂದ ನಿನಗೆ ಈ ಜಗತ್ತಿನಲ್ಲಿರ್ತಕ್ಕಂಥ ಏಕೈಕ ಶತ್ರು ಅಂತಾದರೆ ಪಾರ್ಥ ಅರ್ಜುನ ಮುಂದೆ ನಡೀತಕ್ಕಂಥ ಕೌರವ ಪಾಂಡವರ ಯುದ್ಧದಲ್ಲಿ ಗಾಂಡೀವಿಯನ್ನು ಎದುರಿಸುವಂಥ ಹೊಣೆಗಾರಿಕೆ ನಿನ್ನ ಇದೆ ಆ ಪ್ರಸಂಗದಲ್ಲಿ ಅಭೇದ್ಯವಾಗಿರ್ತಕ್ಕಂತಹ ಕವಚ ಕುಂಡಲಗಳಿಂದ ಕೂಡಿರ್ತಕ್ಕಂಥ ನಿನ್ನನ್ನು ಅರ್ಜುನ ಪರಾಜಯಗೊಳಿಸಲಿಕ್ಕೆ ಅಸಮರ್ಥನಾಗ್ತಾನೆ ಕವಚ ಕುಂಡಲಧಾರಿಯಾಗಿರ್ತಕ್ಕಂಥ ನಿನ್ನನ್ನು ಅರ್ಜುನನು ಇಂದ್ರನಿಂದ ಕೂಡಿಕೊಂಡು ಬಂದರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನನ್ನ ಮಾತನ್ನು ಸ್ವಲ್ಪ ಗಮನ ಇಟ್ಟು ಆಲಿಸಿ ಈ ದಾನದ ಬುದ್ಧಿಯನ್ನು ಬಿಟ್ಟು ನಿವೃತ್ತನಾಗು ಅಂತಾನೆ ಆ ಸೂರ್ಯ ಆಗ ಕರ್ಣ ಉತ್ತರ ಕೊಡ್ತಾನೆ ಭಗವಾನ್ ನನ್ನ ಪ್ರತಿಜ್ಞೆಯನ್ನು ನೀನು ತಿಳಿದವನೇ ಆಗಿದ್ದರೂ ಕೂಡ ಹೀಗೆ ನನ್ನನ್ನು ಬೇರೆ ಬೇರೆ ಕಾರಣಗಳನ್ನಿಟ್ಕೊಂಡು ಪ್ರಚೋದನೆ ಮಾಡ್ತಾ ಇರೋದು ಯಾಕೋ ಅಷ್ಟು ಸರಿ ಕಾಣಿಸ್ತಿಲ್ಲ ನಿನಗಿಂತಲೂ ಇಷ್ಟರಾದವರು ನನಗೂ ಯಾರೂ ಇಲ್ಲ ಹೆಂಡತಿ ಮಕ್ಕಳು ನನ್ನ ಪ್ರಾಣಕ್ಕಿಂತಲೂ ಇಷ್ಟತಮ ಅಂತಾದರೆ ಭಾಸ್ಕರನಾಗಿರ್ತಕ್ಕಂಥ ನೀನೇ ನಿನ್ನ ಹಿತವನ್ನೇ ಮಾಡಬೇಕು ಅನ್ನೋ ಅಭಿಪ್ರಾಯವೂ ನನ್ನಲ್ಲಿ ಇದೆ ಆದರೆ ನನ್ನನ್ನು ಕ್ಷಮಾ ಮಾಡು ದಯಾಮಯನೇ ಶಿರವಾಗಿ ನಿನ್ನ ನಮಸ್ಕಾರ ಮಾಡ್ತೀನಿ ಸಾವಿಗಾಗಿ ಅಂಜುವ ಅಳುಕುವ ಈ ವೀರ ಈ ಕರ್ಣನಲ್ಲ ನಿತ್ಯವೂ ಕೂಡ ಮೃತ್ಯುವನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀನಿ ಆದರೆ ಸುಳ್ಳು ನಾನು ಭಯಪಡ್ತೀನಿ ಆದ್ದರಿಂದ ಸುಳ್ಳನ್ನೇ ಆಡದೇ ಇರತಕ್ಕಂಥ ಪ್ರತಿಜ್ಞೆಯನ್ನು ಮಾಡತಕ್ಕಂಥ ಕರ್ಣ ಬ್ರಾಹ್ಮಣರ ವಿಷಯದಲ್ಲಿ ನಾನು ಹ್ಯಾ ಸುಳ್ಳನ್ನು ಹೇಳಿ ಕರ್ಣನು ಬ್ರಾಹ್ಮಣರ ವಿಷಯದಲ್ಲಿ ಸುಳ್ಳು ಹೇಳುವ ಸಾಧ್ಯತೆಯೇ ಇಲ್ಲ ಬ್ರಾಹ್ಮಣ ವೇಷಧಾರಿಯಾಗಿರ್ತಕ್ಕಂಥ ಇಂದ್ರನಿಗೆ ಪ್ರಾಣ ಸಮರ್ಪಣೆ ಮಾಡಲಿಕ್ಕೂ ನಾನು ಸಿದ್ಧ ಆಗಿದ್ದೀನಿ ನೀನು ಮುಂದೆ ಬರ್ತಕ್ಕಂಥ ಮೃತ್ಯುವಿನ ಸೂಚೆಯ ಸೂಚನೆಯನ್ನು ನನಗೆ ನೀಡಿದೆಯಾ ಆದರೆ ಭಾರ್ಗವರಾಮ ದ್ರೋಣಾಚಾರ್ಯರ ಅನುಗ್ರಹವುಳ್ಳ ನನ್ನನ್ನು ಸುಲಭವಾಗಿ ಅರ್ಜುನನು ಸಂಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನನ್ನನ್ನು ಈ ಸತ್ಯವ್ರತದಿಂದ ಭ್ರಷ್ಟ ನನ್ನಾಗಿ ಮಾಡಬೇಡ ಅಂಥೇಳಿ ಸತ್ಯನಿಷ್ಠನಾಗಿ ಸೂರ್ಯನ ಮಾತನ್ನು ಕರ್ಣ ಕೇಳದೇ ಇದ್ದಾಗ ಅನಿವಾರ್ಯವಾಗಿ ಸೂರ್ಯ ಬೇರೆ ಒಂದು ಉಪಾಯವನ್ನು ಹೇಳ್ತಾನೆ ಕರ್ಣ ನನ್ನ ಭಕ್ತನೇ ಆಗಿದ್ದಲ್ಲಿ ಈ ನನ್ನ ಮಾತನ್ನಾದರೂ ನೀನು ನಡೆಸ್ಕೊಡು ಇಂದ್ರದೇವ ನಿನ್ನ ಹತ್ರ ಕರ್ಣಕುಂಡಲಗಳನ್ನು ಬ್ರಾಹ್ಮಣ ವೇಷದಲ್ಲಿ ಬಂದು ಕೇಳಿದಾಗ ಇಂದ್ರನನ್ನು ಚೆನ್ನಾಗಿ ಸತ್ಕಾರ ಮಾಡಿ ಸಂತುಷ್ಟವಾಗಿರ್ತಕ್ಕಂಥ ಇಂದ್ರನಿಂದ ಶಕ್ತಾಯುಧವನ್ನು ಪ್ರಾರ್ಥನೆ ಮಾಡಿ ಪ್ರಾಪ್ತಿ ಮಾಡ್ಕೊ ಕವಚವನ್ನು ಕೊಡ್ತೇನೆ ಶಕ್ತಾಯುಧವನ್ನು ದಯಪಾಲಿಸು ಅಂತ ಕೇಳ್ಕೊ ಈ ಶಕ್ತಿಯಾಯುಧ ಒಮ್ಮೆ ಪ್ರಯೋಗ ಮಾಡದಲ್ಲಿ ನೂರಾರು ಸಹಸ್ರಾರು ಶತ್ರುಗಳನ್ನು ಸಂಪೂರ್ಣ ನಾಶ ಮಾಡುತ್ತೆ ಇದರಿಂದ ಅರ್ಜುನನ ವಿರುದ್ಧ ನೀನು ನನ್ನ ಈ ಮಾತನ್ನು ನೀನು ನಡೆಸ್ಕೊಡು ಅಂತ ಹೇಳ್ತಾ ಕರ್ಣನ ಮಾತನ್ನು ಪ್ರತಿಯಾಗಿ ಕೇಳಿಸ್ಕೊಳ್ದೇ ಸೂರ್ಯದೇವ ಅದೃಶ್ಯನಾಗಿ ಹೋಗ್ಬಿಡ್ತಾರೆ ಮಾರನೈದಿನ ಪ್ರಾತಃ ಕಾಲದಲ್ಲಿ ಕರ್ಣ ಸೂರ್ಯಮಂತ್ರವನ್ನು ಜಪ ಮಾಡಿ ಸ್ತೋತ್ರ ಮಾಡ್ತಾ ಇರೋ ಪ್ರಸಂಗದಲ್ಲಿ ಸಂತುಷ್ಟನಾಗಿರ್ತಕ್ಕಂಥ ಮುಖ ಕಮಲದಿಂದ ಕೂಡಿರ್ತಕ್ಕಂಥ ಸೂರ್ಯದೇವ ಕರ್ಣನನ್ನು ಮುಗಳಿಂದ ನೋಡಿ ಮತ್ತೆ ಅದೃಶ್ಯನಾಗ್ತಾನೆ ಸೂರ್ಯದೇವನ ಮಾತಿನಂತೆ ಮಾರನೇ ದಿವಸ ಬ್ರಾಹ್ಮಣ ವೇಷಧಾರಿಯಾಗಿರ್ತಕ್ಕಂಥ ಇಂದ್ರ ಬರ್ತಾನೆ ಕರ್ಣನ ಸಹಜವಾಗಿ ಉದಿಸಿರ್ತಕ್ಕಂಥ ಕರ್ಣಕುಂಡಲಗಳನ್ನು ಬಯಸ್ತಾನೆ ಕರ್ಣ ಎಲ್ಲ ತಿಳ್ಕೊಂಡಿದ್ರೂ ಕೂಡ ಬ್ರಾಹ್ಮಣರಿಗೆ ಯೋಗ್ಯವಾಗಿರ್ತಕ್ಕಂಥ ಸತ್ಕಾರಗಳನ್ನು ಇಂದ್ರದೇವನಿಗೆ ನೀಡಿ ಬಂದಿರತಕ್ಕಂಥ ಕಾರಣ ಏನು ಬ್ರಾಹ್ಮಣರಾಗಿರ್ತಕ್ಕಂಥ ತಮಗೆ ಭೂದಾನ ಗೋದಾನ ಆಮೇಲೆ ಸರ್ವವಸ್ ಸರ್ವಸ್ವವನ್ನು ನೀಡಲಿಕ್ಕೆ ನಾನು ತಯಾರಿದ್ದೀನಿ ನಿಮಗೆ ನನ್ನ ಮೇಲೆ ಅನುಗ್ರಹ ಮಾಡಿ ಸುಪ್ರೀತರಾಗಿ ಕೇಳಿಕೊಳ್ಳಿ ಅಂತ ಕರ್ಣ ಇಂದ್ರನಿಗೆ ಬ್ರಾಹ್ಮಣನಿಗೆ ಹೇಳ್ತಾನೆ ಕರ್ಣನ ಮಾತನ್ನು ಆಲಿಸಿರ್ತಕ್ಕಂಥ ಇಂದ್ರದೇವ ಕರ್ಣ ನಿನ್ನೆಯಿಂದ ಯಾವ ಪದಾರ್ಥಗಳನ್ನು ನಾನು ಬಯಸೋದಿಲ್ಲ ಅವುಗಳನ್ನು ಅಪೇಕ್ಷೆ ಮಾಡ್ತಕ್ಕಂಥ ಬ್ರಾಹ್ಮಣರಿಗೆ ನೀನು ಕೊಡು ನೀನು ಸತ್ಯವ್ರತನೇ ಅಂತ ನಿಶ್ಚಯ ಆಗಿದ್ದಲ್ಲಿಯೇ ನಿನ್ನ ಜನ್ಮದಿಂದಲೇ ನಿನ್ನ ಶರೀರಕ್ಕೆ ಅಂಟಿಕೊಂಡು ಬಂದಿರತಕ್ಕಂಥ ಈ ದಿವ್ಯವಾಗಿರ್ತಕ್ಕಂಥ ಕರ್ಣಕುಂಡಲಗಳನ್ನು ಕವಚವನ್ನ ಕತ್ತರಿಸಿ ನನಗೆ ದಾನವಾಗಿ ಕೊಡು ಉಳಿದೆಲ್ಲ ದಾನಗಳಿಗಿಂತ ಮಹತ್ತರವಾಗಿರ್ತಕ್ಕಂಥ ಈ ದಾನದ ಲಾಭವೇ ನನಗೆ ಸಂತೋಷದಾಯಕವಾಗಿದೆ ಕರ್ಣ ಉತ್ತರ ಕೊಡ್ತಾನೆ ಬ್ರಾಹ್ಮಣೋತ್ತಮರೇ ವಾಸ ಮಾಡಲಿಕ್ಕೆ ಮನೆ ವಿಹಾರ ಮಾಡೋಕ್ಕೆ ಸ್ತ್ರೀ ಸಂ ಆಮೇಲೆ ಸಮೃದ್ಧಿಯಿಂದ ಬದುಕಲಿಕ್ಕೆ ಗೋವು ಭೂಮಿ ಇದ್ಯಾವುದನ್ನಾದರೂ ನಾನು ದಾನ ಮಾಡ್ತೀನಿ ಜನ್ಮದಿಂದ ಬಂದಿರತಕ್ಕಂಥ ಈ ಕವಚ ಕುಂಡಲಗಳನ್ನು ನಾನು ಹೇಗೆ ದಾನ ಕೊಡಲಿ ರಕ್ತ ಸಿಕ್ತವಾಗಿರ್ತಕ್ಕಂಥ ಕವಚ ಕುಂಡಲಗಳು ದಾನಕ್ಕೆ ಅನರ್ಹವಾಗಿರುವಂಥದ್ದು ಇದರ ಬದಲು ಅದಕ್ಕೆ ಪ್ರತಿಯಾಗಿ ಸಹಸ್ರಾರು ಸುವರ್ಣ ಧಾನ್ಯಗಳನ್ನೇ ಬೇಕಾದರೆ ಯಾಚನೆ ಮಾಡಿರಿ ಕೊಡ್ತೀನಿ ನಾನು ನೀಡಲಿಕ್ಕೆ ಸಿದ್ಧನಿದ್ದೀನಿ ಅಂತ ಈ ಕ್ರಮದಲ್ಲಿ ಸೂರ್ಯನ ಉಪದೇಶಕ್ಕೆ ಅನುಗುಣವಾಗಿ ಮಾತನಾಡ್ತಾ ಹೋಗ್ತಾನೆ ಬ್ರಾಹ್ಮಣರು ಯಾವ ದಾನವನ್ನು ಕೇಳಲಿಕ್ಕೆ ಒಪ್ಪದೇ ಇದ್ದಾಗ ಕರ್ಣ ಕುಂಡಲ ಕವಚಗಳಿಗೆ ಪ್ರತ್ಯಮ್ನಾಯವಾಗಿ ಈ ವಿಶ್ವವನ್ನೇ ಗೆದ್ದು ನಿಮಗೆ ದಾನವಾಗಿ ಕೊಡ್ತೀನಿ ಅಂತಲೂ ಹೇಳ್ತಾನೆ ಆದರೂ ಇವನ ಮನಸ್ಸು ಬದಲಾವಣೆ ಹೊಂದಲಿಲ್ಲ ಇಂದ್ರನು ಬಂತ ಬಂದಿರತಕ್ಕಂಥ ಕರ್ಣ ತಿಳ್ಕೊಂಡವನಾಗಿದ್ದರಿಂದ ಸೂರ್ಯದೇವನ ಮಾತಿನಂತೆ ಶಕ್ತಿಯಾಯುಧವನ್ನು ಪಡೆಯಲಿಕ್ಕೆ ಈ ಮಾತುಗಳನ್ನು ಆಡ್ತಾ ಇದ್ದಾನೆ ನಂತರ ಕರ್ಣ ನಗ್ತಾ ಹೇಳ್ತಾನೆ ದೇವ ದೇವ ನೀನು ಯಾರು ಅಂತ ನಾನು ತಿಳ್ಕೊಂಡಿದ್ದೀನಿ ನಿನ್ನ ಬೇಡಿಕೆ ಯಾವ ಅಭಿಪ್ರಾಯದಿಂದ ಕೂಡಿದೆ ಅಂತನೂ ಅರ್ಥ ಮಾಡ್ಕೊಂಡಿದ್ದೀನಿ ಸ್ವರ್ಗಲೋಕಾಧಿಪತಿಯಾಗಿರ್ತಕ್ಕಂಥ ನಿನಗೆ ಕರ್ಣನು ದಾನ ಮಾಡಿದ ಅನ್ನೋದು ಅಪಹಾಸ್ಯದ ಸಂಗತಿ ಅಥವಾ ಸ್ವರ್ಗಲೋಕದ ಅಧಿಪತಿಯಾಗಿರ್ತಕ್ಕಂಥ ಕರ್ಣನಿಂದ ದಾನ ಪಡೆದ ಅನ್ನೋದು ಕೂಡ ಹಾಸ್ಯದ ಪ್ರಸಂಗ ಹೀಗಾಗಿ ದಾನ ಮತ್ತು ಪ್ರತಿಗ್ರಹ ಭಾವನೆಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ ಆದರಿಂದ ನನ್ನ ಕವಚ ಕುಂಡಲಗಳನ್ನು ಬ್ರಾಹ್ಮಣ ವೇದ ವೇಷಧಾರಿಯಾಗಿ ಬಂದಿರತಕ್ಕಂಥ ನಿನಗೆ ವಿನಿಮಯ ರೂಪವಾಗಿ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಅದು ಪ್ರತಿಯಾಗಿ ನೀನು ನನಗೆ ಹೊರಗ ಹೊರಗಳನ್ನು ನೀಡ್ತೀಯಾ ಅಂತ ಆದರೆ ನಾನು ನೀನು ಕೇಳಿದ್ದನ್ನು ಕೊಡೋದಕ್ಕೆ ಸಾಧ್ಯ ಕರ್ಣನ ಮಾತನ್ನು ಕೇಳಿ ಇಂದ್ರ ಹೇಳ್ತಾನೆ ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೇ ನನ್ನ ಮನೋಗತವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸೂರ್ಯದೇವ ನಿನಗೆಲ್ಲ ಹೇಳಿದ್ದಾನೆ ನಿನ್ನ ಮಾತಿನಂತೆ ವಿನಿಮಯ ರೂಪವಾಗಿ ಕವಚ ಕುಂಡಲಗಳನ್ನು ಪಡೀಲಿಕ್ಕೆ ನಾನು ಸಿದ್ಧನಿದ್ದೀನಿ ಆದರೆ ವಜ್ರಾಯುಧವೊಂದನ್ನು ಬಿಟ್ಟು ಬೇಕಾದ ವಸ್ತುವನ್ನು ನೀನು ಕೇಳೋನು ಕರ್ಣನಿಗೆ ಇಂದ್ರನ ಈ ಮಾತಿನಿಂದ ಬಹಳ ಆನಂದ ಆಯಿತು ಕಾರಣ ಇಷ್ಟೇ ಉಪಾಸ್ಯ ದೇವತೆಯಾಗಿರ್ತಕ್ಕಂಥ ಸೂರ್ಯದೇವನ ಮಾತನ್ನೂ ನಡೆಸಿಕೊಟ್ಟೆ ಸ್ವಾಮಿಗೆ ದ್ರೋಹವನ್ನು ನಾನು ಬಗಿಲಿಲ್ಲ ಅನ್ನೋದೇ ಕರ್ಣನ ಆನಂದಕ್ಕೆ ಕಾರಣ ಪ್ರಾಣವನ್ನೇ ತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಿರ್ತಕ್ಕಂಥ ಕರ್ಣ ಶಕ್ತಿಯುಧ ಅನ್ನೋದು ತನಗೆ ಪ್ರಾಪ್ತಿಯಾಗತ್ತೆ ಅಂತ ಸಂತೋಷಪಟ್ಟವನಲ್ಲ ಈ ಪ್ರಸಂಗದಿಂದ ಕರ್ಣನ ನೈಜ ವ್ಯಕ್ತಿತ್ವ ಅಮಾನುಷವಾಗಿರ್ತಕ್ಕಂಥ ದೈವೀ ಗುಣ ಕರ್ಣನಲ್ಲಿ ಎಷ್ಟು ಉತ್ತಮವಾಗಿದೆ ಅನ್ನೋದು ಕೂಡ ಅಭಿವ್ಯಕ್ತಿ ಆಗುತ್ತೆ ಕರ್ಣ ಇಂದ್ರನ ಮಾತಿಗೆ ಅನುಗುಣವಾಗಿ ಶಕ್ತಿಯಾಯುಧವನ್ನು ಪ್ರಾರ್ಥನೆ ಮಾಡ್ತಾನೆ ಕರ್ಣನ ಪ್ರಾರ್ಥನೆಯನ್ನು ಮನ್ನಿಸಿರ್ತಕ್ಕಂಥ ಇಂದ್ರ ಹೇಳ್ತಾನೆ ಕರ್ಣ ನಿನ್ನ ಸಹಜವಾದ ಕರ್ಣಕುಂಡಲಗಳನ್ನು ಕವಚವನ್ನು ನೀಡಿ ಶಕ್ತಾಯುಧವನ್ನು ಪಡ್ಕೋ ನಾನು ನೀಡ್ತಕ್ಕಂಥ ಶಕ್ತಿಯುಧವು ಸಹಸ್ರಾರು ಮಂದಿ ಸೈನಿಕರನ್ನು ಸಂಹಾರ ಮಾಡಿ ಪುನಃ ನಿನ್ನ ಕೈಗೆ ಬಂದು ಸೇರತ್ತೆ ಈ ಆಯುಧವನ್ನು ಧಾರಣೆ ಮಾಡಿದಂಥವರಿಗೆ ಭಯನೇ ಇಲ್ಲ ಅಂತ ಹೇಳಿದಾಗ ಕರ್ಣ ಹೇಳ್ತಾನೆ ಇಂದ್ರದೇವ ಸಹಸ್ರಾರು ಮಂದಿಯನ್ನು ಸಂಹರಿಸುವ ಅಭಿಪ್ರಾಯ ನನ್ನಲ್ಲ ನನ್ನನ್ನು ಕಂಡ ಕೂಡಲೇ ದರ್ಪದಿಂದ ಸಿಂಹಗರ್ಜನೆ ಮಾಡ್ತಕ್ಕಂಥ ಒಬ್ಬನೇ ಒಬ್ಬ ನನ್ನ ಶತ್ರುವಿನ ನಿರ್ಮೂಲನೆಗೆ ಈ ಶಕ್ತಿಯಾಯುಧ ಸಹಕಾರ ಕೊಟ್ಟರೆ ಸಾಕು ಅಂತಹ ಒಬ್ಬ ಶತ್ರುವನ್ನು ಸಂಹಾರ ಮಾಡಲಿಕ್ಕಾಗಿ ಈ ಶಕ್ತಿ ಆಯುಧವನ್ನು ದಯಪಾಲಿಸು ಅಂತ ಕೇಳ್ತಾನೆ ಅದಕ್ಕೆ ಪ್ರತಿಯಾಗಿ ಇಂದ್ರ ಹೇಳ್ತಾನೆ ಕರ್ಣ ಮಹಾಬಲಿಷ್ಠನಾಗಿರ್ತಕ್ಕಂಥ ಶತ್ರುವನ್ನು ಶಕ್ತಿಯಾಯುಧ ಸಂಹಾರ ಮಾಡುತ್ತೆ ಇದರಲ್ಲಿ ಯಾವ ಸಂಶಯೂ ಇಲ್ಲ ಆದರೆ ನೀನು ಉದ್ದೇಶ ಮಾಡಿರ್ತಕ್ಕಂಥ ಶತ್ರುವನ್ನು ಇದರಿಂದ ನೀನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ನಿನ್ನ ಶತ್ರು ಮಹಾನುಭಾವನಾಗಿರ್ತಕ್ಕಂಥ ಕೃಷ್ಣನಿಂದ ರಕ್ಷಣೆ ಒಳಗಾಗಿದ್ದಾನೆ ಅಂತ ಹೇಳಿದಾಗ ಕರ್ಣನು ಆ ಮಾತಿಗೂ ಒಪ್ಪಿಕೊಂಡು ಶಕ್ತಿಯುಧವನ್ನು ಸ್ವೀಕಾರ ಮಾಡ್ತಾನೆ ಈ ಪ್ರಸಂಗದಿಂದ ತಿಳಿಬೇಕಾದಿಷ್ಟೇ ಕರ್ಣನಿಗೆ ಬ್ರಾಹ್ಮಣ ವೇಷದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಯನ್ನು ಉದ್ದೇಶಿಸಿ ದಾನ ಕೊಡುವಾಗ ಯಾವ ಆಕ್ಷೇಪಗಳು ಇಲ್ಲ ತನ್ನ ಸ್ವಾಮಿಯಾಗಿರ್ತಕ್ಕಂಥ ಸೂರ್ಯನ ಸಂತೋಷಕ್ಕಾಗಿಯೇ ಶಕ್ತಿಯುಧವನ್ನು ಬಯಸಿದ್ನೇ ಹೊರತೋ ಪ್ರತಿಗ್ರಹವನ್ನು ಮಾಡಿದವನು ಕೂಡ ಕರ್ಣ ಅಲ್ಲ ತನ್ನ ಇತಿ ಮಿತಿಗಳನ್ನು ಅರ್ಥ ಮಾಡಿಕೊಂಡು ಕರ್ಣ ವರ್ತಿಸಿದ್ದಾನೆ ಅನ್ನೋದಕ್ಕೆ ಈ ಪ್ರಸಂಗ ಒಂದು ಜ್ವಲಂತವಾಗಿರ್ತಕ್ಕಂಥ ನಿದರ್ಶನ ಆಮೇಲೆ ಕರ್ಣ ತನ್ನ ಕವಚ ಕುಂಡಲಗಳನ್ನೆಲ್ಲ ಭೇದಿಸಿ ತೆಗೆದಾಗ ವ್ರಣ ಆಗದಿರಲಿ ಅಂತ ಪ್ರಾರ್ಥನೆ ಮಾಡಿ ದಾನಕ್ಕೆ ಕರ್ಣ ತಯಾರಾಗ್ತಾನೆ ಸತ್ಯನಿಷ್ಠನಾಗಿರ್ತಕ್ಕಂಥ ಕರ್ಣನ ತ್ಯಾಗವನ್ನು ಕಂಡು ಇಂದ್ರ ಹೇಳ್ತಾನೆ ಕರ್ಣನೇ ಸತ್ಯನಿಷ್ಠನಾಗಿರ್ತಕ್ಕಂಥ ಕಾರಣದಿಂದ ಕವಚವನ್ನು ಛೇದನ ಮಾಡಿದರೂ ನಿನ್ನ ಶರೀರದಲ್ಲಿ ವ್ರಣ ಅನ್ನೋದಾಗಲ್ಲ ಗಾಯ ಆಗಲ್ಲ ಶರೀರವು ಬದಲಿನ ಸೌಂದರ್ಯದಿಂದಲೇ ಶೋಭಾಯಮಾನವಾಗಿ ಕಂಗೊಳಿಸುತ್ತೆ ನೀನು ಕಾಂತಿಹೀನಾಗೋದಿಲ್ಲ ನಾನು ನೀಡ್ತಕ್ಕಂಥ ಶಕ್ತಿ ಆ ಬಹಳ ಶ್ರೇಷ್ಠವಾಗಿದ್ದು ನಿನ್ನಲ್ಲಿರ್ತಕ್ಕಂಥ ಅನೇಕ ಶಸ್ತ್ರಾಸ್ತ್ರಗಳೆಲ್ಲ ವಿಫಲವಾದಾಗಲೇ ಈ ಆಯುಧವನ್ನು ಶತ್ರುಗಳ ಮೇಲೆ ಪ್ರಯೋಗ ಮಾಡಬೇಕು ನಿನಗೆ ಪ್ರಾಣಾಪಾಯ ಸನ್ನಿಹಿತ ಆದಾಗ ಮಾತ್ರ ಈ ಆಯುಧವನ್ನು ಪ್ರಯೋಗ ಮಾಡಬೇಕು ದುರ್ಬಲರ ಮೇಲೆ ಈ ಆಯುಧವನ್ನು ಎಂದಿಗೂ ಪ್ರಯೋಗ ಮಾಡಬಾರ್ದು ಇಷ್ಟು ನಿಯಮದಿಂದ ಈ ಆಯುಧವನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳಿದಾಗ ನಿನ್ನ ಮಾತಿನಂತೇ ನಡ್ಕೋತೀನಿ ಅಂತ ವಚನವನ್ನು ಕೊಟ್ಟು ಕರ್ಣಶಕ್ತಿ ಆಯುಧವನ್ನು ಸ್ವೀಕಾರ ಮಾಡ್ತಾನೆ ಆಮೇಲೆ ಹುಟ್ಟಿನಿಂದಲೇ ಅಂಟುಕೊಂಡು ಬಂದಿರತಕ್ಕಂಥ ವಜ್ರ ಕವಚವನ್ನು ಜೀವಂತವಾಗಿ ನಿಂತು ಖಡ್ಗದಿಂದ ಕರಕರ ಅಂತ ಕತ್ತರಿಸ್ತಾನೆ ಸತ್ಯನಿಷ್ಠನಾಗಿರ್ತಕ್ಕಂಥ ಶಿಬಿಯಂತೆ ದಾನಶೂರನಾಗಿರ್ತಕ್ಕಂಥ ಕರ್ಣನ ಸಾಹಸವನ್ನು ನೋಡಿ ದೇವ ಮಾನವರೆಲ್ಲ ಸಿಂಹನಾದವನ್ನು ಮಾಡ್ತಾರೆ ದಾನದಲ್ಲಿ ಆಸಕ್ತನಾಗಿರ್ತಕ್ಕಂಥ ಕರ್ಣನ ಮುಖದಲ್ಲಿ ಕಿಂಚಿತ್ತೂ ವಿಕಾರ ಅನ್ನೋದು ಕಾಣಿಸ್ತಿರಲಿಲ್ಲ ಇವನ ವ್ಯಕ್ತಿತ್ವದಿಂದ ದೇವತಾ ವೃಂದವೇ ಕೂಡ ಪುಷ್ಪವೃಷ್ಟಿಯನ್ನು ಸುರಿಸತ್ತೆ ಕರ್ಣ ಕ್ಷಣಮಾತ್ರದಲ್ಲಿ ಕವಚ ಕುಂಡಲಗಳನ್ನೆಲ್ಲ ಕತ್ತರಿಸಿ ಇಂದ್ರನಿಗೆ ಕೊಟ್ಟಿದ್ದರಿಂದಲೇ ವಸುಶೇಣನಿಗೆ ಕರ್ಣ ಅಂತ ಹೆಸರು ಪ್ರಸಿದ್ಧ ಆಯಿತು ದಾನಶೂರ ಅನ್ನೋ ಶಾಶ್ವತವಾಗಿರ್ತಕ್ಕಂಥ ಕೀರ್ತಿಯು ಕೂಡ ಪ್ರಾಪ್ತಿಯಾಯಿತು ಪಾಂಡವರಿಗೆ ಸಂಬಂಧಪಟ್ಟ ಕಾರ್ಯ ಯಶಸ್ವಿಯಾಯಿತು ಅಂತ ಇಂದ್ರ ಸಂತೋಷದಿಂದ ತನ್ನ ಲೋಕಕ್ಕೆ ವಾಪಸ್ ಹೊರಟು ದಾನಶೀಲನಾದೆ ಅಂತ ಸಂತೋಷದಿಂದ ಕರ್ಣ ತನ್ನ ತಪಸ್ಸನ್ನು ಮುಂದುವರಿಸ್ತಾನೆ ಆದರೆ ಕರ್ಣನ ಕವಚ ಕುಂಡಲಗಳನ್ನು ಇಂದ್ರ ವಂಚಿಸಿ ಅಪಹಾರ ಮಾಡ್ಕೊಂಡು ಹೋದ ವಿಷಯ ದುರ್ಯೋಧನಾದಿಗಳಿಗೆ ತಿಳಿದು ಅವರೆಲ್ಲರೂ ಕೂಡ ಬಹಳ ಖಿನ್ನರಾಗಿದ್ದಾರೆ ಕರ್ಣನನ್ನೇ ಅವಲಂಬನೆ ಮಾಡಿಕೊಂಡು ಜೀವಿಸ್ತಕ್ಕಂಥ ದುರ್ಯೋಧನನಿಗೆ ಹೃದಯದಲ್ಲಿರ್ತಕ್ಕಂಥ ಈ ಧೈರ್ಯ ಎಲ್ಲ ಹುಡುಗೋಗಿದೆ ಅರಣ್ಯದಲ್ಲಿರ್ತಕ್ಕಂಥ ಪಾಂಡವರು ದುರ್ಯೋಧನನಿಗೆ ಒದಗಿರ್ತಕ್ಕಂಥ ದುರವಸ್ಥೆ ಸೂತ ಪುತ್ರನಿಗೆ ಹಾನಿಯನ್ನೆಲ್ಲ ಕೇಳಿ ಸಂತೋಷಪಟ್ಟಿದ್ದಾರೆ ಬಹುತೇಕ ಕರ್ಣನ ವ್ಯಕ್ತಿತ್ವದ ನಿರೂಪಣೆಯಲ್ಲಿ ಗಮನ ಇಡಬೇಕಾಗಿರ್ತಕ್ಕಂಥ ಶ್ರೇಷ್ಠವಾದ ಗುಣ ಅಂಥೇಳಿದರೆ ಸತ್ಯ ನಿಷ್ಠೆ ಮತ್ತು ತ್ಯಾಗ ಸ್ವಪ್ನದಲ್ಲಿ ಬೆಂದು ಪಿತನಾದ ಸಹಸ್ರಾಂಶುವೆ ಹೇಳಿ ಪ್ರಾಣನೇ ಹೋಗುವಂಥ ವಿಷಮ ಸ್ಥಿತಿ ಒದಗಿ ಬರಲಿ ಬ್ರಾಹ್ಮಣರಿಗೆ ನಾವು ಮಾಡಲಾರೆ ಅನ್ನೋ ಉದ್ದೇಶ ಕರ್ಣಂದು ಬದುಕಿನ ಸಮಸ್ತ ಅಪರಾಧಗಳನ್ನು ಕೂಡ ಕ್ಷಮಾ ಮಾಡುವಂತೆ ಇದೆ ಕರ್ಣನ ಈ ತ್ಯಾಗ ಪಾಂಡವರ ಹಿತದಲ್ಲಿಯೇ ಪರ್ಯವಸಾನ ಆಗಿರೋದು ಮತ್ತೊಂದು ವಿಶೇಷ ಅನ್ನದ ಋಣವನ್ನು ಮರೆತು ದುರ್ಯೋಧನನ ಹಿತವನ್ನು ಗಮನಿಸದೇ ಶಾಶ್ವತವಾಗಿರ್ತಕ್ಕಂಥ ಅಧ್ಯಾತ್ಮ ಸಂಗತಿಗೆ ಬೆಲೆಯನ್ನು ಕೊಟ್ಟ ಕರ್ಣನ ಈ ಧೀರೋದಾತ್ತ ವ್ಯಕ್ತಿತ್ವ ಇದೆಯಲ್ಲ ಅವನ ಬದುಕಿನ ಎಲ್ಲ ಅಪರಾಧಗಳನ್ನು ಕೂಡ ಶ್ರಮಿಸಿದೆ ಅಂತ ಅಂದ್ಕೋಬೋದು ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಪಾಂಡವರ ಜೊತೆ ಸಂಧಿ ಮಾಡಿಕೊಳ್ಳಿ ಅಂತ ಸಲಹೆ ಕೊಡ್ತಾರೆ ಕೃಷ್ಣನ ಆಶ್ರಯವನ್ನು ಪಡೆದಿರ್ತಕ್ಕಂಥ ಅರ್ಜುನ ವಿಜಯಶಾಲೆ ಆಗ್ತಾನೆ ಸಂಧಾನಕ್ಕಿಂತ ಅತಿಶಯವಾಗಿರ್ತಕ್ಕಂಥ ಉಪಾಯ ಮತ್ತೊಂದಿಲ್ಲ ಕೃಷ್ಣನ ರಕ್ಷಣೆಯಲ್ಲಿ ಜಗತ್ತನ್ನೇ ಗೆಲ್ಲುವಂತಹ ಸಾಮರ್ಥ್ಯ ಪಾಂಡವರ ಪಾಲಿಗೆ ಅವ್ರ ಮುಂದೆ ನಾವೆಲ್ಲರೂ ಕೂಡ ಅಸಮರ್ಥರು ಅಂಥೇಳಿ ಭೀಷ್ಮಾಚಾರ್ಯರು ದುರ್ಯೋಧನಿಗೆ ಈ ಸಲಹೆಯನ್ನು ನೀಡ್ತಕ್ಕಂಥ ಈ ಪ್ರಸಂಗದಲ್ಲಿ ಪರಶುರಾಮದೇವರ ಪೂರ್ಣ ಅನುಗ್ರಹ ಇಲ್ಲದೆ ವಿದ್ಯೆಯನ್ನು ಪಡೆದ ಕಾರಣ ಬಡಾಯಿ ಕೊಚ್ಕೋತಾನೆ ಜ್ಞಾನಶ್ರೇಷ್ಠರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರ ಮಾತುಗಳನ್ನು ಅಪಹಾಸ್ಯ ಮಾಡ್ತಾನೆ ಗೇಲಿ ಮಾಡ್ತಾನೆ ತನ್ನ ಪರಾಕ್ರಮದ ಮುಂದೆ ಅರ್ಜುನ ತೃಣ ಸಮಾನ ಅಂತ ಆತ್ಮ ಪ್ರಶಂಸ ಪ್ರಶಂಸನೆಯನ್ನು ಕೂಡ ಮಾಡ್ಕೋತಾನೆ ಇಂತಹ ಕರ್ಣನ ಅನೈತಿಕವಾಗಿರತಕ್ಕಂಥ ಉದ್ದಟದ ಉದ್ದಟತನದ ನಡವಳಿಕೆಗಳನ್ನು ವೇದವ್ಯಾಸದೇವರು ಭಾರತದಲ್ಲಿ ಅಲ್ಲಲ್ಲಿ ತೋರಿಸ್ಕೊಡ್ತಾರೆ ಕರ್ಣ ಅಂತಸ್ವತ್ವದಿಂದ ಕೂಡಿದವನಾಗಿದ್ದರೂ ಕೂಡ ಆಸುರಿ ಶಕ್ತಿಯ ಆವೇಶದಿಂದ ಕೆಳಮಟ್ಟದ ಜನಾಂಗದವರಂತೆ ರಾಜ್ಯಸಭೆಗಳಲ್ಲಿ ಮಾತು ಮತ್ತು ಕೃತಿಗಳ ಮೂಲಕ ಅನೇಕ ಬಾರಿ ನೀಚತನದಿಂದ ವರ್ತನೆ ಮಾಡಿದ್ದಾನೆ ಇವನ ಅಂತಸ್ವತ್ ಸತ್ವ ಏನು ಅನ್ನೋದನ್ನು ಭೀಷ್ಮಾಚಾರ್ಯರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಆತ್ಮ ಪ್ರಶಂಸೆಯಿಂದ ಬೀಕ್ತಾಗಿರ್ತಕ್ಕಂಥ ಕರ್ಣನನ್ನು ಭೀಷ್ಮರು ನಿಂದನೆ ಮಾಡ್ತಾರೆ ಕರ್ಣ ನಿನ್ನಲ್ಲಿ ವಿದ್ಯೆ ಇದ್ದರೂ ಕೂಡ ಅದು ಕಾರ್ಯರೂಪ ರೂಪಕ್ಕೆ ಬರೋದು ಬಹಳ ಕಷ್ಟ ಜಯ ಸಂಪಾದನೆಗೆ ಪೂರಕವಾಗದೇ ಇರತಕ್ಕಂಥ ವಿದ್ಯೆಯಿಂದ ಸಂಧಿಯನ್ನು ಪ್ರೋತ್ಸಾಹ ಮಾಡಬೇಡ ಸಂಧಾನಕ್ಕೆ ಪ್ರೇರಕನಾಗುವಂಥ ಭೀಷ್ಮಾಚಾರ್ಯರು ಕರ್ಣನ ಬಾಯಿಯನ್ನು ಮುಚ್ಚಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಆದರೆ ಕರ್ಣ ಭೀಷ್ಮಾಚಾರ್ಯರ ಮಾತುಗಳನ್ನು ಕೇಳ್ತಕ್ಕಂಥ ವಿವೇಕಿಯಾಗಿ ಇರಲಿಲ್ಲ ಪುನಃ ಪುನಃ ಆತ್ಮ ಪ್ರಶಂಸೆ ಮಾಡಿಕೊಂಡು ಅದರಲ್ಲೇ ತಲೀನನಾಗಿರ್ತಕ್ಕಂಥ ಕರ್ಣ ಭೀಷ್ಮಾಚಾರ್ಯರು ಪಾಂಡವರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಮಾತಾಡಿದಾಗ ಸಿಟ್ಟು ಮಾಡ್ತಾನೆ ಸಭಾತ್ಯಾಗವನ್ನೇ ಮಾಡಿ ಹೊರಟು ಹೋಗ್ತಾನೆ ಇದೆಲ್ಲವೂ ಕೂಡ ಕರ್ಣನದ ಅವಸರದ ಪ್ರವೃತ್ತಿ ದುಡು ಕುವಿಕೆಗೆ ನಿದರ್ಶನವಾಗಿರ್ತಕ್ಕಂಥ ಪ್ರಸಂಗಗಳು ಮುಂದೆ ಶ್ರೀಕೃಷ್ಣನ ಸಂಧಾನದ ಪ್ರಸಂಗದಲ್ಲೂ ಕೂಡ ಕರ್ಣನ ನಡುವಳಿಕೆ ಭೀಷ್ಮಾದಿಗಳಿಗಿಂತ ತೀರ ವಿಭಿನ್ನವಾಗಿರ್ತಕ್ಕಂಥದ್ದು ಸಂಧಾನಕ್ಕೆ ದುರ್ಯೋಧನಾದಿಗಳು ಒಪ್ಪದೇ ಇದ್ದಾಗ ಕರ್ಣನನ್ನಾದರೂ ತಿದ್ವ ಪ್ರಯತ್ನವನ್ನು ಮಾಡೋಣ ಅಂತ ಕೃಷ್ಣ ಕರ್ಣನ ಹತ್ರ ಬರ್ತಾನೆ ಸಂಧಾನದ ಸಭೆಯಿಂದ ಹೊರಟ ಶ್ರೀಕೃಷ್ಣ ತನ್ನ ರಥದಲ್ಲಿ ಕರ್ಣನನ್ನು ಕೂಡಿಸ್ಕೊಂಡು ಸ್ವಲ್ಪ ದೂರ ಹೋಗ್ತಾನೆ ಸಭೆಯ ಮಧ್ಯದಲ್ಲಿರ್ತಕ್ಕಂಥ ಕರ್ಣನು ಕೃಷ್ಣನ ಜೊತೆಗೆ ನಡೆದದ್ದೇ ದುರ್ಯೋಧನ ಕರ್ಣರ ಮೈತ್ರಿ ಸ್ವಲ್ಪ ಮಟ್ಟಿಗೆ ಬಿರುಕನ್ನ ಉಂಟು ಮಾಡತ್ತೆ ಕೃಷ್ಣನ ಉದ್ದೇಶ ಕೂಡ ಇದೇ ಆಗಿರತ್ತೆ ರಥಾರೂಢನಾಗಿರ್ತಕ್ಕಂಥ ಕರ್ಣನನ್ನು ಉದ್ದೇಶ ಮಾಡಿ ಕೃಷ್ಣ ಹೇಳ್ತಾನೆ ಕರ್ಣ ತತ್ವಾರ್ಥಗಳು ಧರ್ಮಶಾಸ್ತ್ರ ಸನಾತನ ವೈದಿಕ ಧರ್ಮಗಳನ್ನು ತಿಳಿದಿರ್ತಕ್ಕಂಥ ಜ್ಞಾನ ನೀನು ಪೂರ್ಣವಾಗಿ ತಿಳಿದಿದೆಯಾ ಕನ್ಯೆಗೆ ವಿವಾಹ ಆಗೋದಕ್ಕೆ ಮೊದಲು ಹುಟ್ಟಿರ್ತಕ್ಕಂಥ ಶಿಶುವನ್ನು ಕಾನೀನ ಅಂತ ಕರೀತಾರೆ ಕರುಣನೇ ಅಂತಹ ಕಾನೀನ ನೀನು ಅರ್ಥಾತ್ ಕುಂತಿ ವಿವಾಹ ಆಗೋಕ್ಕಿಂತ ಮುಂಚೆ ನಿನ್ನನ್ನು ಪ್ರಸವಿಸಿದ್ದಾಳೆ ಆದ್ದರಿಂದ ಧರ್ಮಶಾಸ್ತ್ರದ ಪ್ರಕಾರ ನೀನು ಪಾಂಡುವಿನ ಜ್ಯೇಷ್ಠ ಪುತ್ರನಾಗಿದೆಯಾ ಧರ್ಮಶಾಸ್ತ್ರದ ಪ್ರ ಪ್ರಕಾರ ಪಾಂಡವರಿಗೆ ಜ್ಯೇಷ್ಠರಾಗಿರ್ತಕ್ಕಂಥ ನೀನೇ ರಾಜನಾಗುವಂಥ ಅರ್ಹತೆಯನ್ನು ಪಡ್ಕೊಂಡಿದೆಯಾ ಇದೇ ರಥದಲ್ಲಿ ನನ್ನ ಜೊತೆಗೆ ಬಂದ್ಬಿಡು ಸಮರ ಏರ್ಪಟ್ಟರೂ ಕೂಡ ಜಯಶೀಲನಾಗಿರ್ತಕ್ಕಂಥ ನಿನ್ನನ್ನೇ ಸಿಂಹಾಸನದಲ್ಲಿ ಕೂಡಿಸ್ತೀನಿ ಪಾಂಡವರೆಲ್ಲರೂ ಕೂಡ ನಿನ್ನನ್ನೇ ಅನುಸರಣೆ ಮಾಡ್ತಾರೆ ಧರ್ಮರಾಜ ಅರ್ಜುನಾದಿಗಳ ನಮಸ್ಕಾರದ ಪುರಸ್ಕಾರವೂ ಕೂಡ ನಿರಂತರವಾಗಿ ನಿನಗೆ ದೊರೆಯುತ್ತೆ ರಾಜಪುತ್ರರು ರಾಜಕನ್ಯೆಯರು ನಿನಗಾಗಿ ಸ್ವರ್ಣಕುಂಭ ರಜತ ಕುಂಭಗಳನ್ನು ಅಭಿಷೇಕ ಮಾಡೋದಕ್ಕಾಗಿ ಹಿಡ್ಕೊಂಡು ಬರ್ತಾರೆ ದೌಮ್ಯರಂತಹ ಮಹಾಮಹಾಜ್ಞಾನಿಗಳು ವೇದೋಕ್ತವಾಗಿರ್ತಕ್ಕಂತಹ ಮಂತ್ರಗಳಿಂದ ನಿನಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಪಾಂಚಾಲರು ಚೇದಿ ರಾಜದ ನಾನು ಎಲ್ಲರೂ ಸೇರಿ ನಿನ್ನನ್ನೇ ರಾಜನನ್ನಾಗಿ ಅಭಿಷೇಕ ಮಾಡ್ತೀವಿ ಯುದಿಷ್ಠರನು ನಿನಗೆ ಯುವರಾಜನಾಗ್ತಾನೆ ಭೀಮಾ ನಿನಗೆ ಶ್ವೇತಛತ್ರವನ್ನು ಹಿಡಿತಾನೆ ನೂರಾರು ಗಂಟೆಗಳಿಂದ ಶಬ್ದ ಮಾಡ್ತಕ್ಕಂಥ ವ್ಯಾಘ್ರ ಚರ್ಮದಿಂದ ಹೊತ್ಸಲ್ಪಟ್ಟಿರುವಂಥ ಬಿಳಿ ಕುದುರೆಗಳನ್ನು ಸಂಯೋಜನೆ ಮಾಡಿರ್ತಕ್ಕಂಥ ರಥದಲ್ಲಿ ನಿನ್ನನ್ನು ಕೂಡಿಸ್ಕೊಂಡು ಅರ್ಜುನನೇ ನಿನ್ನ ಸಾರಥ್ಯವನ್ನು ಮಾಡ್ತಾನೆ ಅಭಿಮನ್ಯು ನಿನಗೆ ಸೇವಕನಾಗ್ತಾನೆ ದ್ರೌಪದಿಯ ಐದು ಮಕ್ಕಳು ಶಿಖಂಡಿ ಎಲ್ಲರೂ ಕೂಡ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡೋವಂಥವ್ರು ಕರ್ಣನಿಗೆ ವಿಜಯವಾಗಲಿ ವಿಜಯವಾಗಲಿ ಅಂತ ಪಾಂಡವರೆಲ್ಲ ಏಕಕಂಠದಿಂದ ಘೋಷಣೆಯನ್ನು ಮಾಡ್ತಾರೆ ಸಜ್ಜನರ ಸಂಗವನ್ನ ಮಾಡಿ ರಾಜಾದಿರಾಜನಾಗಿ ಮೆರೀತಕ್ಕಂಥ ಸದಾವಕಾಶವನ್ನು ನೀನು ಕಳ್ಕೊಬೇಡ ಪಾಂಡವರು ನಾನು ಹೇಳದಂತೆ ಕೇಳ್ತಾರೆ ನನ್ನ ಜೊತೆಗೆ ಬಂದು ರಾಜ್ಯವನ್ನು ನಡೆಸುವಂತಹ ಭಾಗ್ಯವಂತನಾಗುವಂತ ಕರ್ಣನನ್ನು ಕುರಿತು ಕೃಷ್ಣ ಪರಿಪರಿಯಾಗಿ ಹೇಳ್ತಾನೆ ಆಗ ಕರ್ಣ ಇದೆಲ್ಲ ಕೇಳಿಸ್ಕೊಂಡು ಉತ್ತರ ಕೊಡ್ತಾನೆ ಕೃಷ್ಣ ನೀನು ಹೇಳಿದ್ದೆಲ್ಲವೂ ಸರಿ ಸೂರ್ಯನ ಸಮಾಗಮದಿಂದ ಗರ್ಭವನ್ನು ಧರಿಸಿರ್ತಕ್ಕಂಥ ಕುಂತಿ ಹುಟ್ಟಿದ ತಕ್ಷಣ ನನ್ನ ನೀರಿನಲ್ಲಿ ವಿಸರ್ಜನೆ ಮಾಡಿದಾಳೆ ಪಾಂಡವಪುತ್ರನಾಗಿರಲು ಆಸ್ಪದವನ್ನು ಹಾಕಿ ನನಗೆ ಕೊಡಲೇ ಇಲ್ಲ ಅಧಿರಥ ನದಿಯಲ್ಲಿ ತೇಲಿ ಬರ್ತಕ್ಕಂಥ ನನ್ನನ್ನು ಮಗ ಅನ್ನೋ ಭಾವನೆಯಿಂದಲೇ ಸಾಕಿ ಸಂರಕ್ಷಣೆಯನ್ನು ಮಾಡಿದ್ದಾನೆ ರಾಧೆ ನನ್ನನ್ನು ಮಗನಂತೆ ತಾಯಿ ಹಾಲು ಕೂಡಿಸಿ ನನ್ನನ್ನು ಸಾಕಿದ್ದಾಳೆ ರಾಧೆಯ ತೊಡೆಯಲ್ಲಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿದ್ದೀನಿ ಅಸಹ್ಯ ಮಾಡಿಕೊಳ್ಳೋದು ಸಂತೋಷದಿಂದ ನನ್ನನ್ನು ಶುದ್ಧ ಮಾಡಿ ಅಲಂಕರಿಸಿದ್ದಾಳೆ ಮಗ ಅನ್ನೋ ಭಾವದಿಂದ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳಿದಾಳೆ ಹೀಗೆ ಅನ್ನ ಆಹಾರ ಲಾಲನೆ ಪೋಷಣೆ ಪ್ರೀತಿ ವಾತ್ಸಲ್ಯಗಳಿಂದ ರಕ್ಷಣೆ ಮಾಡಿರ್ತಕ್ಕಂಥ ತಂದೆ ತಾಯಿಗಳನ್ನು ಬಿಟ್ಟು ನೀರಿನಲ್ಲಿ ತ್ಯಾಗ ಮಾಡಿರ್ತಕ್ಕಂಥ ತಾಯಿಯನ್ನು ಅನುಸರಣೆ ಮಾಡಿಕೊಂಡು ಹೇಗೆ ಬರಲಿ ಕೃತಜ್ಞತೆ ಅನ್ನೋ ಮಹಾದೋಷ ನನ್ನನ್ನು ತಟ್ಟೋದಿಲ್ವ ಕೃಷ್ಣ ಅಂತ ಕೇಳ್ತಾನೆ ಕರಡ ಕುಂತಿಯೇ ನನಗೆ ತಾಯಿ ಆಗಿದ್ದರೂ ಕೂಡ ಪಾಂಡುವೇ ಧರ್ಮದಿಂದ ತಂದೆ ಆಗಿದ್ದರೂ ನಾನು ಇಂದು ಪಾಂಡವರ ಅಣ್ಣನಾಗಿ ಬಂದರೆ ನನ್ನನ್ನು ಸಾಕಿ ಸಲಹೆ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಪಿಂಡೋದಕವನ್ನು ಕೊಡ್ತಕ್ಕಂಥ ಅಧಿಕಾರವನ್ನು ನಾನು ಕಳ್ಕೊಂಡ್ಬಿಡುವಂಥ ಸಂದರ್ಭ ಬರುತ್ತೆ ಜನ್ಮ ನೀಡಿದ ತಾಯಿಗಿಂತ ಆಸನ ವಸನ ಎಲ್ಲ ನೀಡಿ ನನ್ನನ್ನು ರಕ್ಷಣೆ ಮಾಡಿರ್ತಕ್ಕಂಥ ತಂದೆ ತಾಯಿಗಳೇ ನನಗೆ ಮುಖ್ಯರು ಅನ್ನೋದನ್ನು ಜನ್ಮ ಜನ್ಮದಿಂದಲೂ ನಾನು ನಿನ್ನ ವ್ಯಾಖ್ಯಾನದಿಂದ ತಿಳಿಸ್ಕೊ ತಿಳ್ಕೊಂಡಿದ್ದೀನಿ ನೀನು ಹುಟ್ಟಿದ್ದು ದೇವಕಿಯ ಗರ್ಭದಲ್ಲಿ ಆದರೂ ಯಶೋಧೆಯ ಮಾತೃತ್ವದ ಮಡಿಲಲ್ಲಿ ಸಂತೋಷಪಟ್ಟವ ನೀನು ಹಾಗಾಗಿ ಈಗಾಗಲೇ ಸೂತಕನ್ಯೆಯನ್ನು ಪರಿಗ್ರಹಿಸಿ ಅವಳಲ್ಲಿ ಪುತ್ರ ಪೌತ್ರರನ್ನು ಪಡೆದಿರ್ತಕ್ಕಂಥ ನಾನು ಕ್ಷಾತ್ರವೀರ ಅಂತ ಹೇಗೆ ಕರೆಸ್ಕೊಳ್ಳಿ ಇಷ್ಟೇ ಅಲ್ಲ ಪಾಂಡವರ ವನವಾಸಕ್ಕೆ ಹೋದಾಗ ದುರ್ಯೋಧನನನ್ನು ಆಶ್ರಯ ಮಾಡಿ ಹದಿಮೂರು ವರ್ಷಗಳ ಕಾಲ ಅವನ ಉಪ್ಪನ್ನು ಅವನ ಆಶ್ರಯದಲ್ಲಿ ನಾನು ಇದ್ದೀನಿ ಯಜ್ಞ ಯಾಗಾದಿಗಳನ್ನು ಅವನ ಜೊತೆಗೆ ಸೇರಿ ಮಾಡಿದ್ದೀನಿ ಅರ್ಜುನನ್ನು ಎದುರಿಸುವಂತಹ ಎದೆಗಾರಿಕೆ ಉಳ್ಳವನು ಕರ್ಣನೊಬ್ಬನೇ ಅನ್ನೋ ವಿಶ್ವಾಸದಿಂದ ದುರ್ಯೋಧನ ನನ್ನನ್ನು ಆರಿಸ್ಕೊಂಡಿದ್ದಾನೆ ಇಂದು ರಾಜ್ಯಲೋಭದಿಂದ ಸ್ವಾಮಿನಿಷ್ಠೆಯನ್ನು ನಾನು ಹೇಗೆ ಮರೀಡಿ ಕೃಷ್ಣ ನೀನು ನನ್ನ ಹಿತಚಿಂತಕನೇ ಆಗಿದ್ದರೂ ಕೂಡ ನಾನಿವತ್ತು ನಿನ್ನ ಮಾತಿನಂತೆ ಪಾಂಡವ ಪಕ್ಷಕ್ಕೆ ಸೇರಲಿಕ್ಕೆ ಇಚ್ಛೆ ಪಡಲ್ಲ ನನ್ನದೊಂದು ಪ್ರಾರ್ಥನೆಯನ್ನು ನೀನು ಮನ್ನಿಸು ಪಾಂಡವರಿಗೆ ಜ್ಯೇಷ್ಠ ನಾನು ಅನ್ನೋ ಸಂಗತಿಯನ್ನು ರಹಸ್ಯವಾಗಿ ಉಳಿಸು ಧರ್ಮರಾಜನಿಗೆ ಈ ಸಂಗತಿಯನ್ನು ತಿಳಿಸ್ಬೇಡ ಅಕಸ್ಮಾತ್ ನೀವು ತಿಳಿಸಿದ್ದೇ ಆದಲ್ಲಿ ಧರ್ಮಾತ್ಮನಾಗಿರ್ತಕ್ಕಂಥ ಯುದಿಷ್ಠಿರ ಖಂಡಿತವಾಗಿಯೂ ಕೂಡ ರಾಜ್ಯ ಗ್ರಹಣವನ್ನು ಮಾಡೋದಿಲ್ಲ ಈ ಮಾತನ್ನು ಕರ್ಣ ಈ ಪ್ರಸಂಗದಲ್ಲಿ ಹೇಳ್ತಾನೆ ಇದು ಕರ್ಣನ ನೈಜವಾಗಿರ್ತಕ್ಕಂಥ ವ್ಯಕ್ತಿತ್ವ ಧರ್ಮರಾಜನ ಬಗ್ಗೆ ಈ ರೀತಿಯಾಗಿರ್ತಕ್ಕಂಥ ಸದಾಭಿಪ್ರಾಯವನ್ನು ಹೊಂದಿದವನು ಕರ್ಣ ಇಷ್ಟಾಗಿ ತನ್ನಲ್ಲಿರ್ತಕ್ಕಂಥ ದುರ್ಯೋಧನನ ನಿಷ್ಠೆ ರಾಜ್ಯಕ್ಕೆ ಹಿತ ಆದದ್ದಲ್ಲ ಅನ್ನೋದನ್ನು ಕರ್ಣ ಅರ್ಥ ಕೃಷ್ಣನ ಬಳಿ ಮುಂದುವರೆದು ಮತ್ತೆ ಹೇಳ್ತಾನೆ ಒಂದು ವೇಳೆ ನಿನ್ನ ಮಾತಿಗೆ ನಾನು ಒಪ್ಪಿ ಪಾಂಡವರೆಲ್ಲರ ಜೊತೆಗೆ ಸೇರಿ ಸಿಂಹಾಸವನವನ್ನು ಪಡ್ಕೊಂಡೆ ಅಂತಾದರೂ ಸಕಲ ಸಂಪತ್ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯವನ್ನು ನಾನು ದುರ್ಯೋಧನನಿಗೆ ಕೊಡ್ತೀನಿ ಆದರೆ ಇದು ಖಂಡಿತ ನಡಿಬಾರ್ದು ಧರ್ಮಾತ್ಮನಾಗಿರ್ತಕ್ಕಂಥ ಯುದಿಷ್ಠರನೇ ರಾಜನಾಗಿದ್ದಲ್ಲಿ ದೇಶ ಸುಭಿಕ್ಷೆಯಿಂದ ಮುಂದೆ ನಡೆಯುತ್ತೆ ಅಂತ ಹೇಳ್ತಾನೆ ಆದ್ದರಿಂದ ರಾಷ್ಟ್ರಕ್ಕೆ ಅರ್ಹವಾಗಿರ್ತಕ್ಕಂಥ ವ್ಯಕ್ತಿತ್ವ ಅಂತಂದರೆ ಯುದಿಷ್ಠಿರದೇ ಹೊರತೋ ರಾಧೆ ಏನದಲ್ಲ ಅನ್ನೋದನ್ನು ಕರ್ಣ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಈ ಕರ್ಣನ ಅಭಿಪ್ರಾಯದಲ್ಲಿರ್ತಕ್ಕಂಥ ಮಾನವೀಯ ಉದಾತ್ತ ಚಿಂತನೆಗಳನ್ನು ಕಂಡಾಗ ಕರ್ಣ ಪ್ರಾರಬ್ಧವಶನಾಗಿ ದುಷ್ಟ ಸ್ವಾಮಿಯನ್ನು ಪಡ್ಕೊಂಡು ಋಣವನ್ನು ತೀರಿಸಲಿಕ್ಕೋಸ್ಕರ ಹವಣಿಸಿಯಾನೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಕೃಷ್ಣನ ಸನಿಹದಲ್ಲಿ ಕರ್ಣ ಇನ್ನೂ ಅನೇಕ ಧರ್ಮಾತ್ಮರು ಪ್ರಶಂಸನೆ ಮಾಡಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಆಡ್ತಾನೆ ವಾಸ್ನೇಯ ದುರ್ಯೋಧನ ನಿಮಿತ್ತದಿಂದಾಗಿಯೇ ಶಸ್ತ್ರಯಜ್ಞ ಅನ್ನೋದು ನಿಶ್ಚಿತವಾಗಿ ನಡೆಯುತ್ತೆ ಆ ಯಜ್ಞಕ್ಕೆ ನೀನೇ ಸಾಕ್ಷಿ ದೇವತೆಯಾಗಿ ಇರ್ತೀಯ ಆ ಯಜ್ಞದ ಅಧ್ವರಿಯುವಿನ ಕಾರ್ಯವನ್ನು ನೀನೇ ನಡೆಸ್ತೀಯ ಯಜ್ಞಕ್ಕೆ ಗಾಂಡೀವ ಧನುರ್ಧಾರಿಯಾಗಿರ್ತಕ್ಕಂಥ ಅರ್ಜುನನೇ ಹೋತೃ ಆಗಿದ್ದಾನೆ ಗಾಂಡೀವಿಯ ಧನುಸೆ ಇರೋದು ವೀರಪುರುಷರ ಪರಾಕ್ರಮಗಳೇ ತುಪ್ಪದಂತೆ ಇದೆ ಪಾಶುಪಥ ಬ್ರಾಹ್ಮಣ ಅನ್ನೋ ಮಂತ್ರಾಸ್ತ್ರಗಳೇ ಯಜ್ ಶಸ್ತ್ರಯಜ್ಞದ ವೇದ ಮಂತ್ರಗಳು ಈ ಯಜ್ಞದ ಉದ್ಘಾತವು ಅಭಿಮನ್ಯು ಭೀಮಸೇನನು ಪ್ರಸ್ರೋತ್ರ ಆಗಿದ್ದಾನೆ ಯುಧಿಷ್ಠಿರನು ಬ್ರಹ್ಮನ ಸ್ಥಾನದಲ್ಲಿದ್ದಾನೆ ಯಜ್ಞದಲ್ಲಿ ನಡೀತಕ್ಕಂಥ ಶಂಕನಾದ ಬೇರಿ ನಿನಾದಗಳು ಸುಬ್ರಹ್ಮಣ್ಯನ ಧ್ವನಿಗಳು ನಕುಲ ಸಹದೇವರು ಶಸ್ತ್ರಯಜ್ಞದಲ್ಲಿ ವಿಶಸನ ಕ್ರಿಯೆಯನ್ನು ಮಾಡೋರು ಕರ್ಣಿ ನಾಲೀಕ ವತ್ಸದಂಥ ಮೊದಲಾಗಿರ್ತಕ್ಕಂಥ ಮಹಾರಥಿಕರ ಪಾಂಡಗಳು ಧನುಸುಗಳು ಯಜ್ಞದಲ್ಲೆಲ್ಲ ಪವಿತ್ರಗಳಾಗ್ತವೆ ಖಡ್ಗಗಳೇ ಕಪಾಲಗಳಾಗಿರ್ತವೆ ಈ ರೀತಿ ಎಲ್ಲವನ್ನು ಕೂಡ ಹೇಳ್ತಾನೆ ಕರ್ಣ ದ್ರೋಣ ಮತ್ತು ಕೃಪಾ ಇವರೆಲ್ಲ ಶಿಷ್ಯರಿದಾರಲ್ಲ ಅವರೆಲ್ಲ ಮಹಾಯಜ್ಞದ ಸದಸ್ಯರುಗಳಾಗ್ತಾರೆ ಅರ್ಜುನ ದ್ರೋಣ ಅಶ್ವತಾಮರಿಂದ ಪ್ರಯೋಗ ಮಾಡಲ್ಪಡ್ತಕ್ಕಂಥ ಬಾಣಗಳು ನಾಲ್ಕು ದಿಕ್ಕುಗಳಲ್ಲಿ ಇಡ್ತಕ್ಕಂಥ ದರ್ಭೆಯ ಪರಿಸ್ತರಣೆಯಂತೆ ಆಗತ್ತೆ ಸಾತ್ಯಕ್ಕೇ ಪ್ರತಿ ಪ್ರಾಸ್ತಾನಿಕನಾಗಿದ್ದಾನೆ ಹೀಗ ಈ ಯಜ್ಞದಲ್ಲಿ ಯಾರ್ಯಾರು ಏನೇನು ಅನ್ನೋದನ್ನೆಲ್ಲ ವಿವರವಾಗಿ ಕರ್ಣ ಸಂದರ್ಭದಲ್ಲಿ ಹೇಳ್ತಾನೆ ದೃಷ್ಟದ್ಯುಮ್ನನು ದಕ್ಷಿಣಾರೂಪದಲ್ಲಿ ಇದ್ದಾನೆ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಶಸ್ತ್ರಯಜ್ಞವನ್ನು ಮುಂದೆ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂತಾನೆ ಕರ್ಣ ಕೃಷ್ಣ ನಾನು ಮಾಡಿರ್ತಕ್ಕಂಥ ಒಂದು ಆ ಕಾರ್ಯಕ್ಕಾಗಿ ನಿರಂತರ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ ದುರ್ಯೋಧನನಿಗೆ ಪ್ರಿಯವನ್ನು ಉಂಟು ಮಾಡುವಂಥ ಒಂದೇ ಸಲುವಾಗಿ ನಾನು ಪಾಂಡವರ ವಿಷಯದಲ್ಲಿ ಆಡಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಮಾತುಗಳಿಗೆ ಯಾವಾಗಲೂ ನಾನು ಪಶ್ಚಾತ್ತಾಪ ಪಡ್ತೀನಿ ಅಂತಾನೆ ಕೃಷ್ಣ ಕರ್ಣ ಕೃಷ್ಣನನ್ನು ಕುರಿತು ಹೇಳುವ ಮಾತು ಕರ್ಣ ಹಿಂದೆ ಪಾಂಡವರು ಮಾಡಿರ್ತಕ್ಕಂಥ ಪ್ರತಿಜ್ಞೆಗಳೆಲ್ಲ ಪೂರ್ಣ ಆಗುವಂತೆ ಆಗಲಿ ಅಂತ ಕೃಷ್ಣ ಬಯಸ್ತಾನೆ ಅರ್ಜುನನಿಂದ ನಡೆಯಬೇಕಾಗಿರ್ತಕ್ಕಂಥ ಶಸ್ತ್ರಯಜ್ಞ ಭೀಮಸೇನ ಮಾಡಬೇಕಾಗಿರ್ತಕ್ಕಂಥ ದುಶ್ಯಾಸನ ವಧೆ ಭೀಷ್ಮಾಚಾರು ದ್ರೋಣಾಚಾರು ಶಿಖಂಡಿ ದುಷ್ಟದ್ಯುಮ್ನರಿಂದ ಹತರಾಗುವಂಥ ದೃಶ್ಯ ರಣಯಜ್ಞದಲ್ಲಿ ದುರ್ಯೋಧನನು ಭೀಮನ ಪಾದಪ್ರಹಾರದಿಂದ ಹತನಾಗುವಂತಹ ದೃಶ್ಯ ಎಲ್ಲವನ್ನು ಕಣ್ಮುಂದೆ ತಂದುಕೊಂಡು ಈ ಕ್ಷತ್ರಯಜ್ಞ ನಡೀಲಿ ಅದೇ ಆಗಲಿ ಅಂತ ಕರ್ಣ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ ಕರ್ಣನ ಮಾತುಗಳನ್ನು ಕೇಳಿರ್ತಕ್ಕಂಥ ಕೃಷ್ಣ ಮಂದಹಾಸದಿಂದ ಹೇಳ್ತಾನೆ ಕರ್ಣ ನಾನು ನಿನಗೆ ರಾಜ್ಯಪ್ರಾಪ್ತಿಯ ಉಪಾಯವನ್ನು ಹೇಳಿದೆ ಆದರೆ ಅದು ನಿನಗೆ ಇಷ್ಟ ಆಗಲಿಲ್ಲ ರುಚಿಸಲಿಲ್ಲ ಆದರೆ ನೀನೇ ಹೇಳದಂತೆ ಪಾಂಡವರಿಗೆ ಜಯ ಅನ್ನೋದು ಪ್ರಾಪ್ತಿಯಾಗತ್ತೆ ಇದರಲ್ಲಿ ಎಳ್ಳು ಮಾತ್ರನೂ ಸಂಶಯ ಇಲ್ಲ ಕಪಿಧ್ವಜನಾಗಿರ್ತಕ್ಕಂಥ ವಿಜಯನಿಗೆ ವಿಜಯ ಅನ್ನೋದು ಖಂಡಿತವಾಗಿ ದೊರೆಯುತ್ತೆ ನನ್ನ ಸಾರಥ್ಯದಿಂದ ಅರ್ಜುನನು ರಣರಂಗಕ್ಕೆ ಇಳಿದಾಗ ದ್ವಾಪರದಲ್ಲಿ ಉದಿಸಿರ್ತಕ್ಕಂಥ ದುಷ್ಟಕ್ಷತ್ರಿಯರೆಲ್ಲರ ಧವನ ಅನ್ನೋದು ನಿಶ್ಚಿತವಾಗಿ ಹಾಗೆಯೇ ಆಗತ್ತೆ ಧರ್ಮ ಸಂಸ್ಥಾಪನೆಯೂ ಆಗತ್ತೆ ಇಂದಿನಿಂದ ಎಂಟನೇ ದಿನಕ್ಕೆ ಅಮಾವಾಸ್ಯ ಪ್ರಾಪ್ತವಾದಾಗ ಆ ಅಮಾವಾಸ್ಯೆಯು ಶಕ್ರ ಅದರಿಂದ ಜಯ ಅನ್ನೋದು ವಿಜಯನ ನಿಶ್ಚಿತವಾಗಿ ಸಿಗತ್ತೆ ಕಾರಣ ನ ಒಂದು ಮಾತನ್ನು ದುರ್ಯೋಧನಾದಿಗಳ ಬಳಿ ಹೇಳು ನಿಮ್ಮ ಮನಸ್ಸಿನಲ್ಲಿ ಯಾವ್ಯಾವ ಅಭಿಲಾಷೆಗಳಿವೆಯೋ ಅವೆಲ್ಲವನ್ನು ಕೃಷ್ಣ ಪೂರೈಸಿಕೊಡ್ತಾನೆ ಅಂತ ಒಂದು ಮಾತು ಹೇಳ್ಬಿಡು ಅಂತೇಳಿದಾಗ ಕರ್ಣ ಹೇಳ್ತಾನೆ ನಿನ್ನ ಮಾತಿನಂತೆ ನಡ್ಕೋತೀನಿ ಅಂತ ಹೇಳ್ತಾ ಕೃಷ್ಣನ ಅಸಾಮಾನ್ಯ ವ್ಯಕ್ತಿತ್ವ ಸರ್ವಜ್ಞತ್ವ ಸರ್ವೋತ್ತಮತ್ವವನ್ನು ಅರ್ಥ ಮಾಡಿಕೊಂಡು ಕೃಷ್ಣನ ಮಾತಿಗೆ ಅನುಗುಣವಾಗಿ ಪಾಂಡವರೇ ಜಯಶೀಲರಾಗ್ತಾರೆ ಅಂತ ನಿರ್ಣಯ ಮಾಡಲಿಕ್ಕೆ ತನ್ನ ಮನಸ್ಸಿನಲ್ಲಿ ನಡೆದಿರ್ತಕ್ಕಂಥ ಸ್ವಪ್ನ ವ್ಯಾಪಾರವನ್ನು ಶಕುನ ವೃತ್ತಾಂತಗಳನ್ನು ಕೃಷ್ಣನ ಹತ್ರ ಮತ್ತೆ ವಿಸ್ತಾರ ಮಾಡಿ ಹೇಳ್ತಾನೆ ಮೃಗ ಕೂಡ ದುರ್ಯೋಧನನಿಗೆ ಎಡಗೆಯಿಂದ ಹೋಗ್ತಾಯಿದ್ರೆ ನವಿಲು ಹಂಸ ಸಾರಸ ಚಾತಕ ಮೊದಲಾಗಿರ್ತಕ್ಕಂಥ ಶುಭ ಶಕುನ ಸೂಚಕಗಳಾಗಿರ್ತಕ್ಕಂಥ ಪಕ್ಷಿಗಳ ಸಮುದಾಯ ಪಾಂಡವರನ್ನ ಬಲಗಡೆಯಲ್ಲಿ ಅನುಸರಿಸಿ ಹೋಗ್ತಾ ಇದೆ ದೊಡ್ಡದಾದ ಮೂಳೆಗಳ ರಾಶಿಯ ಮೇಲೆ ತೇಜಸ್ವಿಯಾಗಿರ್ತಕ್ಕಂಥ ಯುದಿಷ್ಠಿರ ಸುವರ್ಣ ಪಾತ್ರೆಯಲ್ಲಿ ಪಾಯಸವನ್ನು ಕುಡಿತಕ್ಕಂಥ ದೃಶ್ಯವನ್ನು ನಾನು ಕನಸಿನಲ್ಲಿ ಕಂಡಿದ್ದೇನೆ ಆತ ವಸುಂಧರೆಯನ್ನು ಗಬಗವನೇ ನುಂಗುತ್ತಿರಕಂಥ ದೃಶ್ಯವನ್ನು ಕೂಡ ನಾನು ಸ್ವಪ್ನದಲ್ಲಿ ನೋಡಿದ್ದೀನಿ ಈ ದುರ್ಯೋಧನ ಮೈತುಂಬ ಎಣ್ಣೆ ಹಚ್ಕೊಂಡು ಕತ್ತೆಯಲ್ಲಿ ಕುಳಿತು ದಕ್ಷಿಣ ಕಡೆ ಹೋಗ್ತಾ ಇರತಕ್ಕಂಥ ಭೀಭತ್ಸ ದೃಶ್ಯಗಳನ್ನು ನಾನು ನೋಡಿದ್ದೀನಿ ಕೆಂಪಾಗಿರ್ತಕ್ಕಂಥ ರುಮಾಲನ್ನು ಸುತ್ತಕೊಂಡು ಒಂಟೆಗಳಿಂದ ಎಳಿತಕ್ಕಂಥ ರಥದಲ್ಲಿ ಕುಳಿತು ಭೃತ್ಯರಿಂದ ಸಹಿತನಾಗಿ ದಕ್ಷಿಣ ದಿಕ್ಕಿನ ಕಡೆ ಹೋಗ್ತಾ ಇರೋ ದುರ್ಯೋಧನನನ್ನು ನಾನು ಕನಸಿನಲ್ಲಿ ಕಂಡಾಗ ಮೃತ್ಯುಕೋಪದಲ್ಲಿಯೇ ದುರ್ಯೋಧನ ಬೀಳ್ತಿದ್ದಾನೆ ಅನ್ನೋದು ನನಗೆ ನಿಶ್ಚಯ ಆಗಿದೆ ಜಗತ್ತನ್ನೇ ನುಂಗುವ ಸಾಮರ್ಥ್ಯ ಉಳ್ತಕ್ಕಂಥ ಭೀಮ ಪಾಂಡವ ಪಕ್ಷಪಾತಿಯಾಗಿ ಧರ್ಮದ ಹಿನ್ನೆಲೆಯಲ್ಲಿ ಜಯವನ್ನು ಸಂಪಾದಿಸಿಕೊಡ್ತಾನೆ ಅನ್ನುವ ದೃಢ ಕೂಡ ನನಗಾಗಿದೆ ಯಥೋ ಧರ್ಮ ತಥೋ ಜಯ ಅನ್ನೋ ವಚನ ನನಗೆ ಸಮ್ಮತವಾಗಿ ಹೀಗೆ ಪಾಂಡವರೇ ಸಹಜವಾಗಿ ಜಯಶೀಲರಾಗ್ತಿದ್ದಾಗ ನನ್ನಿಂದ ಆಗಬೇಕಾಗಿರ್ತಕ್ಕಂಥ ಕ್ರಿಯೆಗಳು ಪಾಂಡವರ ಪಾಲಿಗೆ ಯಾವುದೂ ಇಲ್ಲ ಧರ್ಮ ರಾಜನೇ ರಾಜನಾಗಿ ಮೆರೆಯುವಂತೆ ಆಗಲಿ ನನ್ನ ಜನ್ಮ ರಹಸ್ಯವನ್ನು ಅವನಿಗೆ ತಿಳಿಸ್ಬೇಡ ಅಂತ ಮತ್ತು ಕೃಷ್ಣನಲ್ಲಿ ಕರ್ಣ ಪ್ರಾರ್ಥನೆಯನ್ನು ಮಾಡ್ಕೋತಾನೆ ಕರ್ಣನನ್ನು ಕೃಷ್ಣ ಗಾಢವಾಗಿ ಅಲಿಂಗನ ಮಾಡಿಕೊಂಡು ರಥದಿಂದ ಬೀಳ್ಕೊಡ್ತಾನೆ ಕರ್ಣನು ದುಷ್ಟಚತುಷ್ಟರಲ್ಲಿ ಒಬ್ಬ ಅಂತ ಅನೇಕರು ಚಿಂತನೆ ಮಾಡ್ತಾರೆ ಆದರೆ ಕರ್ಣನ ಅಂತರಂಗ ಬಹಿರಂಗ ಎನ್ನುವ ಎರಡೂ ವ್ಯಕ್ತಿ ವ್ಯಕ್ತಿತ್ವವನ್ನು ಭಾರತದ ವೇದವ್ಯಾಸದೇವರು ಬಹಳ ಸುಂದರವಾಗಿ ಚಿತ್ರೀಕರಣ ಮಾಡಿಕೊಟ್ಟಿದ್ದಾರೆ ದುರ್ಯೋಧನನ ಮುಂದೆ ಕರ್ಣನು ವರ್ತಿಸುವ ರೀತಿಯೇ ಬೇರೆ ಭೀಷ್ಮರೇ ಇರಲಿ ಕೃಷ್ಣನೇ ಇರಲಿ ಸಭ್ಯತೆಯಿಂದ ವರ್ತಿಸುವುದಿಲ್ಲ ಆದರೆ ಕೃಷ್ಣ ಕುಂತಿ ಧರ್ಮರಾಜ ಇವರ ಬಗ್ಗೆ ಅವನ ಹೃದಯದಲ್ಲಿರ್ತಕ್ಕಂಥ ತಾತ್ವಿಕವಾಗಿರ್ತಕ್ಕಂಥ ಧರ್ಮಯುತವಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಗೌರವ ಭಕ್ತಿಭಾವಗಳು ಕಂಡುಬರುತ್ತೆ ಕರ್ಣನಲ್ಲಿ ಧರ್ಮವು ಸ್ಥಿರವಾಗಿದೆ ಅನ್ನೋದನ್ನು ಕರ್ಣನನ್ನು ಪ್ರತ್ಯೇಕಿಸಿ ನೋಡಿದಾಗ ಮಾತ್ರ ತಿಳಿಯತ್ತೆ ಕರ್ಣನ ವ್ಯಕ್ತಿತ್ವವನ್ನು ಪ್ರಾಮಾಣಿಕ ಸಮಾಜಕ್ಕೆ ತಿಳಿಸ್ಲಿಕ್ಕೋ ಎನ್ನುವ ಹಾಗೆ ಕೃಷ್ಣ ಕರ್ಣನನ್ನು ಸಭೆಯಿಂದ ಪ್ರತ್ಯೇಕವಾಗಿ ಕರ್ಕೊಂಡು ಬಂದು ತೋರಿಸ್ಕೊಟ್ಟಿದ್ದಾನೆ ಅದರಿಂದ ಹಾವಿಗೆ ಹಾಲೇರಿಯುವಂತೆ ಕರ್ಣ ದುರ್ಯೋಧನೆಗೆ ಪ್ರೋತ್ಸಾಹ ಮಾಡಿ ಅವರ ಕ್ರೌರ್ಯವನ್ನು ಸಮಾಜಕ್ಕೆ ತೋರಿಸ್ಕೊಟ್ಟ ಸಜ್ಜನನೇ ಹೊರತೋ ಅಂತರಂಗದಲ್ಲಿ ದುರ್ಯೋಧನನಂತಹ ಅಲ್ಪತೆಯ ನೀಚಭಾವಗಳು ಕರ್ಣನಲ್ಲಿ ಇರಲಿಲ್ಲ ಅನ್ನೋದು ಈ ಪ್ರಕರಣದಿಂದ ನಮಗೆ ಸ್ಫುಟವಾಗಿ ಗೊತ್ತಾಗುತ್ತೆ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಉಪಪ್ಲವ್ಯ ನಗರಕ್ಕೆ ಹೋಗಿ ಕುಂತಿಯ ಸಂಶಯವನ್ನು ಪಾಂಡವರಗೆ ತಿಳಿಸ್ತಾನೆ ಯುದ್ಧನೇ ನಿಶ್ಚಯ ಅಂತ ತಿಳಿದಿರ್ತಕ್ಕಂಥ ಕುಂತಿ ದುಃಖಿತಳಾಗಿ ಕರ್ಣನ ಮುಂದೆ ಬರ್ತಾಳೆ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಪಾಂಡವ ಪಕ್ಷಪಾತಿಗಳಾಗಿಯೇ ದುರ್ಯೋಧನನ ಋಣದಿಂದ ಯುದ್ಧವನ್ನು ಮಾಡ್ತಾರೆ ಕರ್ಣನ ಭಾವ ಪರಿಪೂರ್ಣವಾಗಿ ದುರ್ಯೋಧನನ ಸಮರ್ಪಣೆಯಲ್ಲಿಯೇ ಪರ್ಯವಸಾನ ಆಗುತ್ತೆ ದುರ್ಯೋಧನನಿಗಾಗಿ ತನ್ನ ವ್ಯಕ್ತಿತ್ವವನ್ನೇ ಮರೆತು ದುಷ್ಟ ಭಾವನೆಗಳನ್ನು ರೂಢಿಸಿಕೊಂಡವನು ಕರ್ಣ ತನ್ನ ಸ್ವಾಮಿಯಾಗಿರ್ತಕ್ಕಂಥ ದುರ್ಯೋಧನನಿಗೆ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಯಾವ ಅನ್ಯಾಯವನ್ನು ಮಾಡಲಿಕ್ಕೂ ಕೂಡ ಸಿದ್ಧನಾಗಿದ್ದವನು ಕರ್ಣ ಮಾತ್ರ ಅತುಲ ಪರಾಕ್ರಮಿ ಕ್ರೌರ್ಯದಿಂದ ಯುದ್ಧವನ್ನು ಅಥವಾ ಬೇಕಾದರೂ ಮಾಡಬಲ್ಲುವಂಥ ಸಾಮರ್ಥ್ಯ ದುರ್ಯೋಧನಿಗೆ ಇರ್ತಕ್ಕಂಥ ಪ್ರಬಲವಾದ ಭರವಸೆಗಳಲ್ಲಿ ಕರ್ಣ ಅಗ್ರಗಣ್ಯನಾಗಿರ್ತಕ್ಕಂಥವನು ಹೀಗಾಗಿ ಕರ್ಣನೊಬ್ಬನನ್ನು ತನ್ನ ಪಕ್ಷಕ್ಕೆ ಸೆಳಕೊಂಡಲ್ಲಿ ದುರ್ಯೋಧನನ ಯುದ್ಧ ತಂತ್ರನೇ ವಿಫಲವಾಗುವಂಥ ಸಾಧ್ಯತೆ ಇದೆ ಅಂತ ಯೋಚಿಸಿ ಒಂದು ಸಣ್ಣ ಪ್ರಯತ್ನವನ್ನು ತಾನು ಯಾಕೆ ಮಾಡಬಾರ್ದು ಅಂತ ಕರ್ಣನ ಹತ್ರನೇ ಹೋಗಿ ಸತ್ಯ ಸಂಗತಿಗಳನ್ನು ತಿಳಿಸುವ ನಿರ್ಧಾರವನ್ನು ಕುಂತಿದೇವಿ ಮಾಡ್ತಾಳೆ ಕುರುಕುಲ ಕ್ಷಯಕ್ಕಿಂತ ತಾನು ತನ್ನ ಮಕ್ಕಳು ದರಿದ್ರರಾಗಿ ಬದುಕೋದೇ ಅಂತ ಯೋಚನೆ ಮಾಡ್ತಾಳೆ ಜ್ಞಾತಿ ವಿನಾಶ ಎಷ್ಟು ಉಚಿತ ಅನ್ನೋದು ಕುಂತಿಗೆ ಬಂದ ಪ್ರಶ್ನೆ ಹೀಗಾಗಿ ತಪಸ್ಸಿನಲ್ಲಿ ನಿರತನಾಗಿರ್ತಕ್ಕಂಥ ಕರ್ಣನ ಹತ್ರ ಕುಂತಿ ಬರ್ತಾಳೆ ಪ್ರಾತಃ ಕಾಲದಿಂದ ಮಧ್ಯಾಹ್ನ ಕಾಲದ ತನಕ ಪ್ರಖರವಾಗಿರ್ತಕ್ಕಂಥ ತೇಜಸ್ಸಿನಲ್ಲಿ ತಪಸ್ಸನ್ನು ಮಾಡ್ತಿರ್ತಕ್ಕಂಥ ಕರ್ಣನ ಬೆನ್ನಿನ ನೆರಳಿನಲ್ಲಿಯೇ ಕರ್ಣನ ಸಾಂತ್ವನವನ್ನು ನಿರೀಕ್ಷಣೆ ಮಾಡ್ತಾ ಅಲ್ಲೇ ನಿಲ್ತಾಳೆ ಕುಂತಿದೇವಿ ಸೂರ್ಯ ಪಶ್ಚಿಮ ಕಡೆ ಸಂಚಾರ ಮಾಡಿ ಹೊರಟಾಗ ಪೂರ್ವದಲ್ಲಿ ಕುಳಿತಿರ್ತಕ್ಕಂಥ ಕರ್ಣ ಪಶ್ಚಿಮದ ಕಡೆ ತಿರುಗ್ತಾನೆ ಮಹಾ ತೇಜಸ್ವಿಯಾಗಿರ್ತಕ್ಕಂಥ ಕುಂತಿ ಅವಾಗ ಎದುರಿನಲ್ಲಿ ನಿಂತಿರ್ತಾಳೆ ಕರ್ಣ ರಾಧೆಯ್ಯನ ಮಗನಾಗಿರ್ತಕ್ಕಂಥ ನಾನು ಕರ್ಣನು ಅಭಿವಾದನ ಮಾಡ್ತೀನಿ ಅಂತ ನಮಸ್ಕಾರ ಮಾಡಿದಾಗ ಮಹಾತಾಯಿ ನಿನಗೇನಾಗಬೇಕು ಅಂತ ಕೇಳ್ತಾನೆ ಆ ಪ್ರಸಂಗದಲ್ಲಿ ಕುಂತಿ ಹೇಳ್ತಾಳೆ ನೀನು ರಾಧೆಯನ ಮಗನಲ್ಲ ಕುಂತಿಯ ಮಗ ನಿನ್ನ ತಂದೆ ಅಧಿರತ ಅಲ್ಲ ಸೂತಕುಲದಲ್ಲಿ ಹುಟ್ಟಿದವನು ನೀನಲ್ಲ ಕುಂತಿ ಭೋಜನ ಅರಮನೆಯಲ್ಲಿ ಕನ್ಯೆಯಾಗಿದ್ದಾಗ ನನ್ನಲ್ಲಿ ಜನ್ಮವನ್ನು ಪಡೆದಂಥವನ್ನ ನೀನು ಪಾಂಡವರಿಗೆಲ್ಲ ಅಗ್ರಜನಾಗಿರ್ತಕ್ಕಂಥವನ್ನ ನೀನು ನನ್ನ ಗರ್ಭಾಂಬುದಿಯ ಚೊಚ್ಚಲ ಕೂಸು ನೀನು ಸಮಗ್ರ ಪ್ರಪಂಚವೆಲ್ಲ ಯಾವ ಸೂರ್ಯನ ಬೆಳಕಿನಿಂದ ಉಪಜೀವನ ಮಾಡ್ಕೊಂಡು ಬೆಳಗ್ತಾ ಇದೆಯೋ ಅಂತಹ ಶ್ರೇಷ್ಠನಾಗಿರ್ತಕ್ಕಂಥ ಸೂರ್ಯ ದೇವರೇ ನಿನ್ನನ್ನು ನನ್ನಲ್ಲಿ ಪಡೆದಿಯಾನೆ ಹುಟ್ಟಿದ ನಿನ್ನ ಮುಖದಲ್ಲಿ ದೇವ ಶಿಶುವಿಗೆ ಸಮಾನವಾಗಿರ್ತಕ್ಕಂತಹ ತೇಜಸ್ಸಿತ್ತು ಸಹಜವಾಗಿರ್ತಕ್ಕಂಥ ನಿನ್ನ ದೇಹದಲ್ಲಿತ್ತು ಅತ್ಯಂತ ಬಾಲ್ಯದಲ್ಲಿ ನಿನ್ನನ್ನು ಪಡೆದಿರ್ತಕ್ಕಂಥ ನಾನು ಸಮಾಜದ ಅಪವಾದಕ್ಕೆ ಸಹಜವಾದ ಲಜ್ಜೆಯಿಂದ ಹೆದರಿ ನಿನಗೆ ಅನ್ಯಾಯ ಆಗಬಾರ್ದು ಅಂತ ಭಾವಿಸಿ ಅನಿವಾರ್ಯವಾಗಿ ಸಂಪತ್ತಿನ ಪೆಟ್ಟಿಗೆಯಲ್ಲಿ ನಿನ್ನಿಟ್ಟು ನದಿಯಲ್ಲಿ ತೇಲಿಬಿಟ್ಟವಳು ನಾನೇ ನಿನ್ನ ತಾಯಿ ಕುಂತಿ ಆಯುಷ್ಯವಂತನಾಗೂ ಕೀರ್ತಿವಂತನಾಗೂ ಸಮಸ್ತ ವಿದ್ಯೆಯಲ್ಲಿ ಪ್ರಾವೀಣ್ಯವನ್ನು ಪಡೆಯುವಂಥ ಅಂತರಾಳದ ಆಶೀರ್ವಾದದ ಹಿನ್ನೆಲೆಯಲ್ಲಿ ನಿನ್ನನ್ನು ತೇಲಿಬಿಟ್ಟಿದ್ದೆ ಅಂದಿನಿಂದ ಇಂದಿನ ಪರಿಪಾಲನೆಯ ನಿನ್ನ ಕರ್ತವ್ಯದಲ್ಲಿ ನಾನು ವಂಚಿತಳಾಗಿದ್ದರೂ ಕೂಡ ನಿನ್ನನ್ನು ಭಾವನಾತ್ಮಕವಾಗಿ ಪ್ರೀತಿ ಮಾಡ್ತಾನೇ ಇದ್ದೀನಿ ತಾಯಿ ಅರ್ಥಕ್ಕೆ ನಾನು ಎಂದಿಗೂ ನಿನಗೆ ದ್ರೋಹ ಮಾಡ್ತಕ್ಕಂಥ ಅಭಿಪ್ರಾಯದಿಂದ ಬಂದಿಲ್ಲ ಆದ್ದರಿಂದ ಇವತ್ತು ನನಗೆ ಯಾವ ಲಜ್ಜೆ ರಕ್ಷಣೆಗಳೂ ಇಲ್ಲ ಜ್ಞಾತಿಗಳ ರಕ್ಷಣೆಯ ಹೊಣೆಗಾರಿಕೆಯೂ ನನ್ನಲ್ಲಿ ಇದೆ ಹಾಗಾಗಿ ಯುಧಿಷ್ಠಿರಾದಿಗಳಿಗೆ ಅಗ್ರಜನಾಗಿ ನನ್ನ ಮಗನಾಗಿ ಪಾಂಡವರ ಸತ್ಯವನ್ನು ಬೆಳೆಸ್ಕೋ ರಾಮಕೃಷ್ಣರು ಒಟ್ಟಾದಂತೆ ಕರ್ಣಾರ್ಜುನರು ನಿಮ್ಮಿಂದ ಅಸಾಧ್ಯವಾಗಿರ್ತಕ್ಕಂಥ ಕರ್ಮಗಳು ಜಗತ್ತಿನಲ್ಲಿ ಯಾವುದೂ ಇಲ್ಲ ಯುಧಿಷ್ಠಿರಾದಿಗಳ ಮಧ್ಯದಲ್ಲಿ ಅಗ್ರಜನಾಗಿ ಶೋಭಾಯಮಾನಾಗ್ತಕ್ಕಂಥ ನೀನು ಮಹಾತ್ಮರ ವೇದಿಕೆಯಲ್ಲಿ ದೇವತೆಗಳಿಂದ ಪರಿವೃತ್ತನಾಗಿರ್ತಕ್ಕಂಥ ಬ್ರಹ್ಮನಂತೆ ಶೋಭಾ ಶೋಭಾಯಮಾನವಾಗಿ ಕಾಣಿಸ್ತೀಯ ಎಲ್ಲ ಸಕಲ ಸದ್ಗುಣ ಸಂಪನ್ನನಾಗಿದೆಯಾ ಪಂಚ ಪಾಂಡವರಿಗೆ ಶ್ರೇಷ್ಠನಾಗಿರ್ತಕ್ಕಂಥವೂ ನಿನಗೆ ಸೂತ ಪುತ್ರ ಅನ್ನೋ ಅಭಿಧಾನ ಬೇಡ ನೀನು ಪರಾಕ್ರಮಿಯಾಗಿರ್ತಕ್ಕಂಥ ಒಂದು ವೇಳೆ ನೀನು ಪಾಂಡವರ ಪಕ್ಷಕ್ಕೆ ಸೇರಿದರೆ ದುರ್ಯೋಧನ ಯುದ್ಧದ ವಿಚಾರವನ್ನೇ ಕೈ ಬಿಡ್ತಕ್ಕಂಥ ಸಾಧ್ಯತೆ ಇದೆ ಕುರುಕುಲವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಮಹಾಪುಣ್ಯ ನಿನ್ನ ಪಾಲಿಗೆ ಪ್ರಾಪ್ತಿಯಾಗತ್ತೆ ಹೀಗೆ ತಾತ್ವಿಕವಾಗಿರ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಮಾತುಗಳನ್ನು ಕರ್ಣನ ಔನ್ನತ್ಯ ಕುರುಕುಲದ ಉನ್ನತಿಗಳನ್ನು ಬಯಸಿ ಕುಂತಿ ಆಡ್ತಾ ಇದ್ದಾಗ ಸೂರ್ಯಮಂಡಲದಿಂದಲೇ ಕುಂತಿಯ ಮಾತಿಗೆ ಅನುಗುಣವಾಗಿರ್ತಕ್ಕಂಥ ವಾಣಿ ಹೊರಡಿತು ಅದು ಸೂರ್ಯದೇವನದ್ದೇ ಮಾತು ಕರ್ಣನ ಪಾಲಿಗೆ ಪಿತೃವಾಕ್ಯದ ಮಾಧುರ್ಯ ಆ ವಾಣಿಯಲ್ಲಿ ತೋರ್ತಾಯಿತು ಸ್ನೇಹಮಯವಾಗಿರ್ತಕ್ಕಂಥ ವಾಣಿಯನ್ನು ಕರ್ಣನ ಹೀಗೆ ಕೇಳಿಸ್ಕೊತಾನೆ ಕರ್ಣನೇ ಆ ಪೃಥಾದೇವಿ ಸತ್ಯವನ್ನು ಹೇಳ್ತಾ ಇದ್ದಾಳೆ ಕುಂತಿದೇವಿ ತಾಯಿ ಹೇಳದಂತೆ ಮಾಡು ಇವಳು ಹೇಳದಂತೆ ನಡ್ಕೊಂಡ್ರೆ ನಿನಗೆ ನಿಶ್ಚಯವಾಗಿ ಶ್ರೇಯಸ್ಸು ಈ ಸೂರ್ಯದೇವನ ಮಾತನ್ನು ಕೇಳಿಸ್ಕೊಂಡ ಕರ್ಣ ತನ್ನ ಬುದ್ಧಿ ತನ್ನ ನಿರ್ಧಾರದಿಂದ ಒಂದು ಸ್ವಲ್ಪನೂ ಕೂಡ ವಿಚಲಿತನಾಗೋದೇ ಇಲ್ಲ ಕುಂತಿಯನ್ನು ಕುರಿತು ಹೇಳ್ತಾನೆ ಅಮ್ಮ ನೀನು ಬಾಲ್ಯದಲ್ಲಿ ಲಜ್ಜೆಯಿಂದಲೋ ಧೈರ್ಯದಿಂದಲೋ ಮಾಡಿರ್ತಕ್ಕಂಥ ಕರ್ಮ ನನ್ನ ಸ್ವರೂಪವನ್ನಂತೂ ನಾಶ ಮಾಡಿದೆ ಕ್ಷತ್ರಿಯನಾಗಿ ನಾನು ಪಡಿಬೇಕಾಗಿರ್ತಕ್ಕಂಥ ಯಶಸ್ಸು ಕೀರ್ತಿಗಳು ಸಂಸ್ಥಾನ ಎಲ್ಲದರಿಂದ ನಾನು ವಂಚಿತನಾಗಿದ್ದೀನಿ ಈ ದೃಷ್ಟಿಯಿಂದ ಶತ್ರು ಆದವನು ನನಗೆ ಇಂತಹ ಹಿತವನ್ನು ಮಾಡ್ತಿರ್ಲಿಲ್ಲ ಅನ್ನೋ ಭಾವ ನನ್ನಲ್ಲಿ ಮನೆ ತಾಯಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಒಂದನ್ನು ಮಾಡಿಲ್ಲ ಈ ಸಮಯದಲ್ಲಿ ಬಂದು ನೀ ನನ್ನ ಮಗ ನಾನು ನಿನ್ನ ತಾಯಿ ಅಂತ ಹೇಳಿದ್ರೆ ಪೂರ್ಣ ವಾತ್ಸಲ್ಯವೋ ಸ್ವಾರ್ಥ ಸಾಧನೆಯೋ ಅನ್ನೋ ಸಂಶಯ ಸಾಮಾನ್ಯ ಮನುಷ್ಯನಿಗೂ ಕೂಡ ಬರುವಂಥದ್ದು ಇಂದು ಕೃಷ್ಣನ ಸಹಾಯವನ್ನು ಪಡೆದಿರ್ತಕ್ಕಂಥ ಅರ್ಜುನ ಎಲ್ಲರಿಗೂ ಕೂಡ ಭಯಜನಕ ವಯ ಹುಟ್ಟಿಸೋಂಥನಾಗಿದ್ದಾನೆ ಅಂತಹ ಅರ್ಜುನನ ಪಕ್ಷವನ್ನೇ ನಾನು ಸೇರಿದರೆ ಕರ್ಣನು ಹೇಳಿಯಾಗಿ ಅರ್ಜುನನ ಪಕ್ಷವನ್ನು ಸೇರಿಕೊಂಡ ಅನ್ನೋ ಮಾತು ಮತ್ತು ನನ್ನ ಕ್ಷಾತ್ರ ಸಮಾಜವೂ ಕೂಡ ನನ್ನನ್ನು ಅವಮಾನ ಮಾಡುತ್ತೆ ಪಾರ್ಥನಿಗೆ ಎದುರಾಗಿ ನಿಲ್ಲುವಂತಹ ಧೈರ್ಯ ಇಲ್ಲದೆ ಹೇಡಿಯಾಗಿ ಅವರ ಪಕ್ಷವನ್ನೇ ಸೇರಿಕೊಂಡ್ಯಾನೆ ಅಂತ ನನ್ನ ಬಗ್ಗೆ ಮೂದಲಿಸಿ ಮಾತಾಡ್ತಾರೆ ಇಷ್ಟಲ್ಲದೆ ದುರ್ಯೋಧನ ಪಾಲಿಗೆ ಸಮಸ್ತವಾಗಿರ್ತಕ್ಕಂಥ ಸುಖಭೋಗಗಳನ್ನೆಲ್ಲ ಒದಗಿಸ್ಕೊಟ್ಟಿಯಾನೆ ಸಂತೋಷದಿಂದ ಇರಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾಯಕಲ್ಪವನ್ನು ಕಲ್ಪನೆ ಮಾಡಿಕೊಟ್ಟ್ಯಾನೆ ಉಪಕಾರವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ನಿನ್ನ ಮಾತನ್ನು ಕೇಳಿ ಹೇಗೆ ನಾನು ಮರೆಯೋಕ್ಕೆ ಸಾಧ್ಯ ನನ್ನ ಭುಜಬಲದ ಮೇಲಿನ ಭರವಸೆಯಿಂದಲೇ ಇಂದು ನಾನು ಬದುಕ್ತಾ ಇದ್ದೀನಿ ಮಹಾಸಂಗ್ರಾಮಕ್ಕೆ ನನ್ನ ಮೇಲೆ ಪೂರ್ಣ ಭರವಸೆಯನ್ನಿಟ್ಟಿರ್ತಕ್ಕಂಥ ಧೃತರಾಷ್ಟ್ರನ ಎಲ್ಲ ಮಕ್ಕಳನ್ನು ಹೇಗೆ ನಾನು ಪರಿತ್ಯಾಗ ಮಾಡಲಿ ಅವರ ಉಪಕಾರ ಋಣದಿಂದ ವಿಮುಕ್ತನಾಗಬೇಕಾದ್ರೆ ಉಪಕಾರ ಮಾಡಿದವನಿಗೆ ಪ್ರತ್ಯುಪಕಾರ ಅನ್ನೋ ನೀತಿಯನ್ನು ಅನುಸರಣೆ ಮಾಡಲೇಬೇಕಾಗಿದೆ ಸ್ವಾಮಿಯ ಅನ್ನವನ್ನು ತಿಂದು ಸಮಯ ಸಾಧಕನಾಗಿ ನಿನ್ನ ಪಕ್ಷಕ್ಕೆ ನಾನೇನಾರೋ ಬಂದರೆ ಭರ್ತೃಪಿಂಡಾಪಹಾರಿ ಅನ್ನೋ ಅವಹೇಳನಕ್ಕೆ ನಾನು ತುತ್ತಾಗ್ತೀನಿ ಪಾಪಕರ್ಮಗಳಿಗೆ ರಾಜದ್ರೋಹಿಗಳಿಗೆ ಭರ್ತೃಪಿಂಡಾಪಹಾರಿಗಳಿಗೆ ಕೃತಜ್ಞರಿಗೆ ಲೋಕವೂ ಇಲ್ಲ ಈ ಲೋಕವೂ ಇಲ್ಲ ಪರಲೋಕನೂ ಇಲ್ಲ ಆ ರೀತಿಯಾಗಿ ಅತಂತ್ರ ಪಿಶಾಚಿ ತಾಯಿ ನಿನ್ನ ಹತ್ರ ನಾನು ಸುಳ್ಳು ಹೇಳೋಲ್ಲ ಧೃತರಾಷ್ಟ್ರನ ಮಕ್ಕಳಿಗಾಗಿ ನಾನು ನನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಯುದ್ಧ ಮಾಡ್ತೀನಿ ದುರ್ಯೋಧನನ ವಿಷಯದಲ್ಲಿ ನಾನು ನನ್ನ ಮನಸ್ಸನ್ನು ಕಿಂಚಿತ್ತು ಬದಲಾಯಿಸೋದಿಲ್ಲ ನೀನು ಹೇಳಿರ್ತಕ್ಕಂತಹ ನನಗೆ ಸಂಗತಿ ನನಗೆ ಸಂತೋಷವನ್ನು ಪ್ರತಿದಿನ ನನ್ನ ಉಪಾಸನೆಗೆ ವಿಷಯನಾಗಿರ್ತಕ್ಕಂಥ ಸೂರ್ಯದೇವನೇ ನನ್ನ ತಂದೆ ಅನ್ನೋ ಭಾವ ನನಗೆ ಸಂತೋಷವನ್ನು ನೀಡ್ತಾಯಿದೆ ಏನೇ ಇದ್ದರೂ ನೀನು ತಾಯಿ ಜನನಿಯಾಗಿರ್ತಕ್ಕಂಥ ನೀನು ನನ್ನ ಬಳಿ ಬಂದು ಪ್ರಾರ್ಥನೆ ಮಾಡಿದಾಗ ಯಾರನ್ನೂ ಬರಿಗೈಯಲ್ಲಿ ಕಳಿಸದೇ ಇರತಕ್ಕಂಥ ನಾನು ನಿನ್ನನ್ನು ಕೂಡ ಕಳಿಸಲ್ಲ ನಿನಗೆ ಒಂದು ಆಶ್ವಾಸನೆಯನ್ನು ಕೊಡ್ತೀನಿ ನಿನ್ನ ಮಕ್ಕಳಲ್ಲಿ ಅರ್ಜುನನೊಬ್ಬನನ್ನು ಬಿಟ್ಟು ಉಳಿದ ಯುದಿಷ್ಠರಾದ ನಾಲ್ವರಲ್ಲಿ ಯಾರನ್ನೂ ನಾನು ಯುದ್ಧದಲ್ಲಿ ಸಂಹಾರ ಮಾಡೋದಿಲ್ಲ ಸಂಹಾರ ಮಾಡುವಂಥ ಪ್ರಸಂಗ ಬಂದರೂ ಅವರಿಗೆ ಜೀವದಾನವನ್ನು ನಾನು ಮಾಡ್ತೀನಿ ಆದರೆ ಅರ್ಜುನನನ್ನು ಸಂಹಾರ ಮಾಡುವಂತಹ ತವಕ ನನ್ನಲ್ಲಿ ಇದ್ದೇ ಇದೆ ಒಂದು ವೇಳೆ ಅರ್ಜುನನೇ ನನ್ನನ್ನು ಸಂಹಾರ ಮಾಡಿದ್ರೆ ಯಶೋವಂತನಾಗಿ ವೀರ ಸ್ವರ್ಗವನ್ನು ಸೇರ್ತೀನಿ ಅಂತೂ ನೀನು ಬಯಸ್ದಂತೆ ನಿನ್ನ ಪಾಲಿಗೆ ಐವರು ಮಕ್ಕಳು ಉಳಿದೇ ಉಳಿತಾರೆ ಅರ್ಜುನ ಶತ್ರು ಕರ್ಣ ಯುಧಿಷ್ಠಿರ ಭೀಮಾನಕುಲ ಸಹದೇವ ಅಂತ ಭಾವಿಸು ಕರ್ಣನೇ ಸತ್ತರೆ ಅರ್ಜುನ ಯುದಿಷ್ಠಿರ ಭೀಮ ನಕುಲ ಸಹದೇವ ಅಂತ ನಿದುಳ್ಕೊ ಪಂಚ ಪಾಂಡವರೆಂಬುದು ನಿನಗೆ ಶಾಶ್ವತ ವಿನ ಷ್ ಪಾಂಡವರಾಗಲಿಕ್ಕೆ ಸಾಧ್ಯವೇ ಇಲ್ಲ ಕರ್ಣ ಕುಂತಿಯ ಹತ್ರ ಸ್ವಲ್ಪವೂ ವಿಚಲಿತನಾಗದೆ ಇಂತಹ ಮಾತುಗಳನ್ನು ಹೇಳಿದಾಗ ಕರ್ಣ ಗಾಢವಾಗಿ ಆಲಿಂಗಿಸಿಕೊಂಡು ಕುಂತಿ ಒಂದು ಮಾತು ಹೇಳ್ತಾಳೆ ಕರ್ಣ ನೀನು ಹೇಳದಂತೆ ಯುದ್ಧನೇ ಆಗಬೇಕು ಕೌರವ ಕುಲದ ನಾಶನೇ ಆಗಬೇಕು ಅಂತ ದೈವ ಸಂಕಲ್ಪ ಇರ್ಬೋದು ಮನುಷ್ಯ ಪ್ರಯತ್ನಕ್ಕಿಂತ ಬಲಿಷ್ಠವಾದದ್ದು ದೈವ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ದೈವ ಸಂಕಲ್ಪದಂತೆ ನಡೆಯುತ್ತೆ ಈ ದೈವ ಸಂಕಲ್ಪದಂತೆ ಕೌರವರ ವಿನಾಶ ಅನ್ನೋದು ನಿಶ್ಚಿತವಾಗಿದೆ ಅಂತ ನಾನು ಭಾವಿಸ್ತೀನಿ ನೀನು ವಚನ ನೀಡದಂತೆ ಯುದ್ಧದ ಸಮಯದಲ್ಲಿ ನಾಲ್ವರು ತಮ್ಮಂದಿರನ್ನು ಬಿಟ್ಟು ಬಿಡ್ತೀನಿ ಅಂತ ಪ್ರತಿಜ್ಞಾವಚನವನ್ನು ಸ್ಮರಣೆ ಮಾಡಿಕೊಂಡು ಯುದ್ಧವನ್ನು ಮಾಡು ನಿನಗೆ ಸನ್ಮಂಗಲ ಯಾವ ರೋಗ ರುಜಿನಾದಿಗಳು ಬಾರದೇ ಇರಲಿ ಆರೋಗ್ಯವಂತನಾಗಿ ಬಾಳು ಅಂತ ಹೃದಯ ತುಂಬಿ ಕುಂತಿದೇವಿ ಆಶೀರ್ವಾದವನ್ನು ಮಾಡ್ತಾಳೆ ತಾಯಿ ಆಶೀರ್ವಾದವನ್ನು ಪಡೆದು ಕರ್ಣ ತನ್ನ ನಿವಾಸದ ಕಡೆಗೆ ಹೊರಟು ಹೋಗ್ತಾನೆ